ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆಕಾಶಗಳನ್ನು ಭೂಮಿಯನ್ನು ಸೃಷ್ಟಿಸಿದ ಪ್ರಕಾಶವನ್ನು ಅಂಧಕಾರವನ್ನು ಉಂಟು ಮಾಡಿದ ಅಲ್ಲಾಹನಿಗೆ ಸರ್ವಸ್ತೋತ್ರಗಳು ಆದಾಗ್ಯೂ ಸತ್ಯಾಹ್ವಾನ ಸ್ವೀಕರಿಸಲು ನಿರಾಕರಿಸುವವರು ಇತರರನ್ನು ತಮ್ಮ ಪಾಲಕ ಪ್ರಭುವಿಗೆ ಸರಿಸಮಾನರೆಂದು ನಿಷ್ಕರ್ಷಿಸಿಕೊಂಡಿದ್ದಾರೆ ಅವನೇ ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದವನು ಮತ್ತು ನಿಮಗಾಗಿ ಜೀವನದ ಒಂದು ಕಾಲಾವಧಿಯನ್ನು ನಿರ್ಣಯಿಸಿದವನು ನಿರ್ಣಯಿಸಲ್ಪಟ್ಟ ಇನ್ನೊಂದು ಕಾಲಾವಧಿಯು ಅವನಲ್ಲಿದೆ ಆದರೆ ನೀವು ಸಂಶಯಗ್ರಸ್ತರಾಗಿದ್ದೀರಿ ಆಕಾಶಗಳಲ್ಲೂ ಭೂಮಿಯಲ್ಲೂ ಏಕದೇವನು ನಿಮ್ಮ ಅಂತರಂಗ ಬಹಿರಂಗಗಳೆಲ್ಲವನ್ನೂ ಅವನು ಅರಿಯುತ್ತಾನೆ ನೀವು ಸಂಪಾದಿಸುವ ಒಳಿತ್ವ ಅಥವಾ ಕೆಡುಕುಗಳನ್ನು ಚೆನ್ನಾಗಿ ಅರಿತಿದ್ದಾನೆ ಅವರ ಮುಂದೆ ಬಂದ ಅವರ ಪ್ರಭುವಿನ ನಿದರ್ಶನಗಳ ಪೈಕಿ ಅವರು ನಿರಾಕರಿಸದ ಯಾವ ನಿದರ್ಶನವೂ ಇಲ್ಲ ಅದೇ ಪ್ರಕಾರ ಈಗ ಅವರ ಬಳಿಗೆ ಬಂದಿರುವ ಸತ್ಯವನ್ನು ಅವರು ತಿರಸ್ಕರಿಸಿಬಿಟ್ಟರು ಅವರು ಇಷ್ಟರ ಪರಿಹಾಸ್ಯ ಮಾಡಿಕೊಂಡಿದ್ದ ವಿಷಯದ ಬಗ್ಗೆ ಕೆಲವು ಸುದ್ದಿಗಳು ಸದ್ಯದಲ್ಲೇ ಅವರಿಗೆ ಸಿಗಲಿವೆ ಇವರಿಗಿಂತ ಮುಂಚೆ ತಮ್ಮ ಕಾಲದಲ್ಲಿ ಪ್ರಬಲರಾಗಿ ಮೆರೆಯುತ್ತಿದ್ದ ಎಷ್ಟೋ ಜನಾಂಗಗಳನ್ನು ನಾವು ನಾಶಗೊಳಿಸಿದ್ದೇವೆಂಬುದನ್ನು ಇವರು ಕಂಡಿಲ್ಲವೇ ನಾವು ನಿಮಗೆ ನೀಡಿಲ್ಲದ ಅಧಿಕಾರಗಳನ್ನು ಅವರಿಗೆ ದಯಪಾಲಿಸಿದ್ದೆವು ಅವರ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ ಸುರಿಸಿದೆವು ಮತ್ತು ಅವರ ಕೆಳಗೆ ನದಿಗಳನ್ನು ಹರಿಸಿದೆವು ಆದರೆ ಅವರು ಕೃತಜ್ಞರಾದಾಗ ಕೊನೆಗೆ ನಾವು ಅವರ ಪಾಪಗಳ ಫಲವಾಗಿ ಅವರನ್ನು ನಾಶಪಡಿಸಿ ಅವರ ಸ್ಥಾನದಲ್ಲಿ ಬೇರೆಯುಗದ ಜನಾಂಗಗಳನ್ನು ಎಬ್ಬಿಸಿದೆವು ಓ ಪೈಗಂಬರರೆ ನಾವು ನಿಮ್ಮ ಮೇಲೆ ಕಾಗದದಲ್ಲಿ ಬರೆದ ಒಂದು ಗ್ರಂಥವನ್ನು ಅವತೀರ್ಣಗೊಳಿಸುತ್ತಿದ್ದರೆ ಮತ್ತು ಜನರು ಅದನ್ನು ಕೈಗಳಿಂದ ಮುಟ್ಟಿಯೂ ನೋಡಿಕೊಳ್ಳುತ್ತಿದ್ದರೆ ಆಗಲೂ ಸತ್ಯ ಇದು ವ್ಯಕ್ತವಾದ ಮಾಟವಲ್ಲದೆ ಇನ್ನೇನೂ ಅಲ್ಲವಂದೇ ಹೇಳುತ್ತಿದ್ದರು ಈ ಪ್ರವಾದಿಯ ಮೇಲೆ ಒಬ್ಬ ದೇವಚರ ಏಕೆ ಇಳಿಸಲ್ಪಡಲಿಲ್ಲವೆಂದು ಇವರು ಕೇಳುತ್ತಾರೆ ನಾವು ದೇವಚರನನ್ನು ಇಳಿಸುತ್ತಿದ್ದರೆ ಇಷ್ಟರೊಳಗೆ ಎಂದೋ ತೀರ್ಮಾನವೇ ಆಗಿಬಿಡುತ್ತಿತ್ತು ಅನಂತರ ಇವರಿಗೆ ಅವಧಿ ಕೊಡಲಾಗುತ್ತಿರಲಿಲ್ಲ ಒಂದು ವೇಳೆ ನಾವು ದೇವಚರನನ್ನು ಇಳಿಸುತ್ತಿದ್ದರೂ ಅವನನ್ನು ಮಾನವ ಇಳಿಸುತ್ತಿದ್ದೆವು ಹೀಗೆ ಇವರನ್ನು ಈಗ ಇವರು ಸಿಲುಕಿ ಬಿದ್ದಿರುವ ಸಂಶಯದಲ್ಲೇ ಸಿಲುಕಿಸಿ ಬಿಡುತ್ತಿದ್ದೆವು ಓ ಪೈಗಂಬರರೆ ನಿಮಗಿಂತ ಮುಂಚೆಯೂ ಅನೇಕ ಮಂದಿ ಸಂದೇಶವಾಹಕರು ಅಪಹಾಸ್ಯಗೊಳಿಸಲ್ಪಟ್ಟಿದ್ದಾರೆ ಆದರೆ ಕೊನೆಗೆ ಅವರು ಅಪಹಾಸ್ಯ ಮಾಡುತ್ತಿದ್ದ ವಾಸ್ತವಿಕತೆಯೇ ಅವರ ಮೇಲೆ ಬಂದೆರಗಿತು ನೀವು ಭೂಮಿಯ ಮೇಲೆ ಸಂಚರಿಸಿ ಸುಳ್ಳಾಗಿಸುವವರ ಪರಿಣಾಮ ಏನಾಯಿತೆಂಬುದನ್ನು ಕಣ್ಣಾರೆ ನೋಡಿಕೊಳ್ಳಿರೆಂದು ಇವರೊಡನೆ ಹೇಳಿರಿ ಭೂಮಿ ಆಕಾಶಗಳಲ್ಲಿರುವುದೆಲ್ಲ ಯಾರದೆಂದು ಇವರೊಡನೆ ಕೇಳಿರಿ ಎಲ್ಲವೂ ಅಲ್ಲಾಹನದೇ ಎಂದು ಹೇಳಿರಿ ಅವನು ತನ್ನನ್ನು ಕೃಪಾಕಾರುಣ್ಯಗಳಿಗೆ ಬದ್ಧನಾಗಿ ಮಾಡಿಕೊಂಡಿದ್ದಾನೆ ಆದುದರಿಂದಲೇ ಅವನು ನಿಮ್ಮ ಆಜ್ಞೋಲ್ಲಂಘನೆ ಮತ್ತು ಉದ್ದಟತನಗಳಿಗಾಗಿ ನಿಮ್ಮನ್ನು ಬೇಗನೆ ಹಿಡಿಯುವುದಿಲ್ಲ ಅವನು ಪುನರುತ್ಥಾನ ದಿನದಂದು ನಿಮ್ಮೆಲ್ಲರನ್ನೂ ಖಂಡಿತವಾಗಿಯೂ ಒಟ್ಟುಗೂಡಿಸುವನು ಇದು ನಿಸ್ಸಂದೇಹವಾದ ವಾಸ್ತವಿಕತೆ ಆದರೆ ತಮ್ಮನ್ನು ತಾವೇ ವಿನಾಶದ ಅಪಾಯಕ್ಕೆ ಸಿಲುಕಿಸಿಕೊಂಡವರು ಒಪ್ಪುವುದಿಲ್ಲ ಎರುಳಿನ ಅಂಧಕಾರದಲ್ಲಿಯೂ ಹಗಲಿನ ಪ್ರಕಾಶದಲ್ಲಿಯೂ ಇರುವುದೆಲ್ಲವೂ ಅಲ್ಲಾಹನದೆ ಅವನು ಸರ್ವಶ್ರುತನು ಸರ್ವಜ್ಞನೂ ಆಗಿರುತ್ತಾನೆ ನಾನು ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ನನ್ನ ಸಂರಕ್ಷಕನಾಗಿ ಮಾಡಿಕೊಳ್ಳಬೇಕೆ ಅವನಾದರೋ ಭೂಮಿ ಆಕಾಶಗಳ ಕರ್ತೃ ಅವನು ಉಣಿಸುವವನು ಉಣ್ಣುವವನಲ್ಲ ಹೇಳಿರಿ ನನಗಂತೂ ಮೊತ್ತ ಅವನ ಮುಂದೆ ಶರಣಾಗತನಾಗುವ ಆಜ್ಞೆಯನ್ನೇ ನೀಡಲಾಗಿದೆ ಮತ್ತು ಇನ್ನಾರಾದರೂ ದೇವ ಸಹಭಾಗಿತ್ವ ಮಾಡಿದರೆ ಮಾಡಲಿ ನೀನು ಎಷ್ಟು ಮಾತ್ರಕ್ಕೂ ಅಲ್ಲಾಹನೊಂದಿಗೆ ಸಹಭಾಗಿಯನ್ನಾಗಿ ಮಾಡುವವರಲ್ಲಾಗಬಾರದು ಎಂದು ನನಗೆ ತಾಕೀದು ಮಾಡಲಾಗಿದೆ ಹೇಳಿರಿ ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ಒಂದು ಮಹಾಭಯಾನಕ ದಿನ ನಾನು ಶಿಕ್ಷೆ ಅನುಭವಿಸಬೇಕಾದೀತೆಂದು ಭಯಪಡುತ್ತೇನೆ ಅಂದು ಶಿಕ್ಷೆಯಿಂದ ಪಾರಾದವನ ಮೇಲೆ ಅಲ್ಲಾಹನು ಮಹಾ ಕೃಪೆಗೆ ಇದ್ದನು ಇದುವೇ ಸುಸ್ಪಷ್ಟ ವಿಜಯವಾಗಿರುತ್ತದೆ ಅಲ್ಲಾಹನು ನಿಮಗೆ ಯಾವುದೇ ರೀತಿಯ ಕೇಡನ್ನುಂಟು ಮಾಡಿದರೆ ಅವನ ಹೊರತು ನಿಮ್ಮನ್ನು ಆ ಕೇಡಿನಿಂದ ರಕ್ಷಿಸುವವರು ಯಾರೂ ಇಲ್ಲ ಅವನು ನಿಮಗೆ ಒಳಿತನ್ನುಂಟು ಮಾಡಿದರೆ ಅವನು ಸಕಲ ಕಾರ್ಯಗಳಿಗೆ ಸಮರ್ಥನು ಅವನು ತನ್ನ ದಾಸರ ಮೇಲೆ ಸಂಪೂರ್ಣ ಅಧಿಕಾರವುಳ್ಳವನು ಮತ್ತು ಧೀಮಂತನೂ ಸೂಕ್ಷ್ಮಜ್ಞನೂ ಆಗಿರುತ್ತಾನೆ ಯಾರ ಸಾಕ್ಷ್ಯವೂ ಎಲ್ಲಕ್ಕಿಂತಲೂ ಮಹತ್ತಾಗಿದೆ ಎಂದು ಇವರೊಡನೆ ಕೇಳಿರಿ ನನ್ನ ಮತ್ತು ನಿಮ್ಮ ನಡುವೆ ಅಲ್ಲಾಹು ಸಾಕ್ಷಿಯಾಗಿದ್ದಾನೆ ಮತ್ತು ಈ ಕುರ್ಆನ್ ನಿಮಗೂ ಇನ್ನು ಇದು ಯಾರಿಗೆಲ್ಲ ತಲುಪುವುದೋ ಅವರಿಗೆಲ್ಲರಿಗೂ ಎಚ್ಚರಿಕೆ ನೀಡಲಿಕ್ಕಾಗಿ ನನ್ನ ಕಡೆಗೆ ದಿವ್ಯವಾಣಿ ಮೂಲಕ ಕಳುಹಿಸಲ್ಪಟ್ಟಿದೆ ಎಂದು ಹೇಳಿರಿ ಅಲ್ಲಾಹನೊಂದಿಗೆ ಇತರ ಆರಾಧ್ಯರು ಇರುವರೆಂದು ನಿಜಕ್ಕೂ ನೀವು ಸಾಕ್ಷ್ಯ ನೀಡಬಲ್ಲಿರ ನಾನಂತು ಎಷ್ಟು ಮಾತ್ರಕ್ಕೂ ಹಾಗೆ ಸಾಕ್ಷ್ಯ ನೀಡಲಾರನೆಂದು ಹೇಳಿರಿ ನಿಶ್ಚಯವಾಗಿಯೂ ಅವನು ಏಕಮಾತ್ರ ಆರಾಧ್ಯನು ಮತ್ತು ನೀವು ಸಿಕ್ಕಿಬಿದ್ದಿರುವ ದೇವ ಸಹಭಾಗಿತ್ವದಿಂದ ನಾನು ತೀರಾ ಮುಕ್ತನಾಗಿದ್ದೇನೆಂದು ಹೇಳಿರಿ ನಾವು ಯಾರಿಗೆ ಗ್ರಂಥ ದಯಪಾಲಿಸಿರುವೆವೋ ಅವರು ತಮ್ಮ ಪುತ್ರರನ್ನು ಗುರುತಿಸುವಂತೆಯೇ ಇದನ್ನು ಸ್ಪಷ್ಟವಾಗಿ ಗುರುತಿಸುತ್ತಾರೆ ಆದರೆ ತಮ್ಮನ್ನು ತಾವೇ ನಷ್ಟಕ್ಕೊಳಪಡಿಸಿಕೊಂಡವರು ಇದನ್ನು ಒಪ್ಪುವುದಿಲ್ಲ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ ಅಥವಾ ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸುವವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿರಬಹುದು ನಿಶ್ಚಯವಾಗಿಯೂ ಇಂತಹ ಅಕ್ರಮಿಗಳು ಎಂದೆಂದಿಗೂ ಯಶಸ್ಸು ಹೊಂದಲಾರರು ನಾವು ಇವರನ್ನೆಲ್ಲ ಒಂದುಗೂಡಿಸುವಂದು ಬಹುದೇವ ವಿಶ್ವಾಸಿಗಳೊಡನೆ ನೀವು ನಿಮ್ಮ ದೇವರೆಂದು ತಿಳಿದು ವೃಥಾ ಅಭಿಮಾನ ಸಹಭಾಗಿಗಳು ಈಗ ಎಲ್ಲಿದ್ದಾರೆ ಎಂದು ಕೇಳುವೆವು ಆಗ ಅವರು ಓ ನಮ್ಮ ಪ್ರಭು ನಿನ್ನಾಣೆ ನಾವು ಬಹುದೇವ ವಿಶ್ವಾಸಿಗಳಲ್ಲಾಗಿರಲಿಲ್ಲ ಎಂಬ ಸುಳ್ಳು ಹೇಳಿಕೆ ಕೊಡುವ ಹೊರತು ಇನ್ನಾವ ಕುತಂತ್ರವನ್ನೂ ಹೂಡಲಾರರು ಆಗ ಅವರು ತಾವೇ ತಮ್ಮ ಮೇಲೆ ಹೇಗೆ ಸುಳ್ಳನ್ನು ಸೃಷ್ಟಿಸಿಕೊಳ್ಳುವರೆಂದು ನೋಡಿರಿ ಅಲ್ಲಿ ಅವರ ಕೃತಕ ದೇವರುಗಳೆಲ್ಲ ಕಳೆದು ಹೋಗುವರು ಅವರಲ್ಲಿ ಕೆಲವರು ನಿಮ್ಮ ಮಾತನ್ನು ಕಿವಿಗೊಟ್ಟು ಕೇಳುವವರೂ ಇದ್ದಾರೆ ಆದರೆ ನಾವು ಅವರ ಹೃದಯಗಳ ಮೇಲೆ ತೆರೆ ಎಳೆದು ಬಿಟ್ಟಿದ್ದೇವೆ ಇದರಿಂದಾಗಿ ಅವರು ಅದನ್ನು ಸ್ವಲ್ಪವೂ ಗ್ರಹಿಸುವುದಿಲ್ಲ ಮತ್ತು ಎಲ್ಲವನ್ನು ಕೇಳಿದರೂ ಏನೂ ಕೇಳದಂತೆ ಅವರ ಕಿವಿಗಳಲ್ಲಿ ತಡೆ ಇಟ್ಟಿದ್ದೇವೆ ಅವರು ಯಾವ ನಿದರ್ಶನವನ್ನೇ ಕಂಡರೂ ಅದರ ಮೇಲೆ ವಿಶ್ವಾಸವಿಡಲಾರರು ಎಲ್ಲಿಯವರೆಗೆಂದರೆ ಅವರು ನಿಮ್ಮ ಬಳಿಗೆ ಬಂದು ನಿಮ್ಮೊಡನೆ ಜಗಳಾಡುವಾಗ ಅವರ ಪೈಕಿ ನಿರಾಕರಣೆಯ ನಿರ್ಧಾರವನ್ನೇ ಕೈಕೊಂಡವರು ಎಲ್ಲವನ್ನೂ ಕೇಳಿದ ಬಳಿಕ ಇದೊಂದು ಹಳೆ ಕಾಲದ ಕಟ್ಟುಕತೆಯ ವಿನಃ ಇನ್ನೇನೂ ಅಲ್ಲವೆಂದು ಹೇಳುತ್ತಾರೆ ಅವರು ಈ ಸತ್ಯ ಸ್ವೀಕರಿಸದಂತೆ ಜನರನ್ನು ತಡೆಯುತ್ತಾರೆ ಮತ್ತು ಸ್ವತಃ ತಾವು ಇದರಿಂದ ದೂರ ಓಡುತ್ತಾರೆ ಈ ವರ್ತನೆಯ ಮೂಲಕ ನಿಮಗೆ ನಷ್ಟವನ್ನುಂಟು ಮಾಡುತ್ತಿದ್ದೇವೆಂದು ಅವರು ತಿಳಿದುಕೊಂಡಿದ್ದಾರೆ ವಸ್ತುತಃ ಅವರು ತಮ್ಮನ್ನು ತಾವೇ ವಿನಾಶಕ್ಕೊಳಪಡಿಸಿಕೊಳ್ಳುವ ಕಾರ್ಯ ಮಾಡುತ್ತಿದ್ದಾರೆ ಆದರೆ ಅವರಿಗೆ ಅದರ ಬೋಧವಿಲ್ಲ ಅಕಟ ಅವರು ನರಕಾಗ್ನಿಯ ಕಿನಾರೆಯಲ್ಲಿ ನಿಲ್ಲಿಸಲ್ಪಡುವಾಗಿನ ಅವರ ಅವಸ್ಥೆಯನ್ನು ನೋಡಲು ನಿಮಗೆ ಸಾಧ್ಯವಾಗುತ್ತಿದ್ದರೆ ಆಗ ಅವರು ಅಕಟಾ ನಾವು ಭೂಲೋಕಕ್ಕೆ ಪುನಃ ಮರಳಿಸಲ್ಪಟ್ಟು ನಮ್ಮ ಪ್ರಭುವಿನ ನಿದರ್ಶನಗಳನ್ನು ಸುಳ್ಳಾಗಿಸದೆ ವಿಶ್ವಾಸವಿರಿಸಿಕೊಂಡವರಲ್ಲಿ ಸೇರುವಂತಹ ದಾರಿಯೇನಾದರೂ ನಮಗೆ ಸಿಗುತ್ತಿದ್ದರೆ ಎಂದು ಹೇಳುವರು ವಾಸ್ತವದಲ್ಲಿ ಅವರು ಮರೆ ಮಾಡಿದ್ದ ಆಗ ಅವರ ಮುಂದೆ ಪ್ರತ್ಯಕ್ಷವಾಗಿಬಿಟ್ಟ ಕಾರಣದಿಂದ ಮಾತ್ರ ಅವರು ಹೀಗೆ ಹೇಳುವರು ಅನ್ಯಥಾ ಅವರನ್ನು ಗತಜೀವನದ ಕಡೆಗೆ ಹಿಂದಿರುಗಿಸಿದರೆ ಅವರಿಗೆ ಮಾಡಬಾರದೆಂದು ವಿಧಿಸಲಾಗಿದ್ದೆಲ್ಲವನ್ನೂ ಅವರು ಪುನಃ ಮಾಡುವರು ಅವರಂತು ಸುಳ್ಳುಗಾರರೇ ಆಗಿದ್ದಾರೆ ಆದುದರಿಂದ ತಮ್ಮ ಇಚ್ಛೆಯನ್ನು ಪ್ರಕಟಪಡಿಸುತ್ತಿರುವಾಗಲೂ ಸುಳ್ಳನ್ನೇ ಆಡುವರು ಜೀವನವೇನಿದ್ದರೂ ಕೇವಲ ನಮ್ಮ ಈ ಇಹಲೋಕದ ಜೀವನ ಮಾತ್ರ ನಾವು ಮರಣಾನಂತರ ಎಷ್ಟು ಮಾತ್ರಕ್ಕೂ ಪುನಃ ಎಬ್ಬಿಸಲ್ಪಡಲಾರೆವೆಂದು ಇಂದು ಇವರು ಹೇಳುತ್ತಾರೆ ಇವರು ತಮ್ಮ ಪ್ರಭುವಿನ ಮುಂದೆ ನಿಲ್ಲಿಸಲ್ಪಡುವ ಆ ದೃಶ್ಯವನ್ನು ನೋಡಲು ನಿಮ್ಮಿಂದ ಸಾಧ್ಯವಾಗುತ್ತಿದ್ದರೆ ಆಗ ಇವರ ಪ್ರಭು ಇವರೊಡನೆ ಇದು ನಿಜ ಸ್ಥಿತಿಯಲ್ಲವೇ ಎಂದು ಕೇಳುವನು ಹೌದು ನಮ್ಮ ಪ್ರಭು ಇದು ನಿಜ ಎಂದು ಅವರು ಹೇಳುವರು ಅವನು ಸರಿ ಹಾಗಾದರೆ ಈಗ ನೀವು ನಿಜಸ್ಥಿತಿಯ ನಿರಾಕರಣೆಯ ಫಲವಾಗಿ ಯಾತನೆಯ ಸವಿಯನ್ನುಣ್ಣಿರಿ ಎನ್ನುವನು ಅಲ್ಲಾಹನನ್ನು ಭೇಟಿಯಾಗಲಿಕ್ಕಿರುವುದನ್ನು ಸುಳ್ಳಾಗಿಸುವವರು ನಷ್ಟಹೊಂದಿದರು ಆ ಗಳಿಗೆಯು ಹಠಾತ್ನೇ ಬಂದು ಬಿಡುವಾಗ ಅಯ್ಯೋ ಈ ವಿಷಯದಲ್ಲಿ ನಮ್ಮಿಂದ ಎಂತಹ ಪ್ರಮಾದವಾಯಿತು ಎಂದು ಇವರೇ ಹೇಳುವರು ಇವರು ತಮ್ಮ ಬೆನ್ನ ಮೇಲೆ ಪಾಪಗಳ ಮೂಟೆಯನ್ನು ಹೇರಿಕೊಂಡ ಸ್ಥಿತಿಯಲ್ಲಿರುವರು ನೋಡಿರಿ ಎಷ್ಟು ನಿಕೃಷ್ಟ ಹೊರೆಯನ್ನು ಇವರು ಹೊತ್ತಿರುವರು ಇಹಲೋಕದ ಜೀವನವಂತೂ ಒಂದು ಆಟ ಮತ್ತು ವಿನೋದವಾಗಿದೆ ವಾಸ್ತವದಲ್ಲಿ ನಷ್ಟದಿಂದ ಪಾರಾಗಲು ಬಯಸುವವರಿಗೆ ಪರಲೋಕದ ವಾಸಸ್ಥಾನವೇ ಲೇಸು ಇನ್ನೇನು ನೀವು ವಿಚಾರ ಮಾಡುವುದಿಲ್ಲವೇ ಓ ಪೈಗಂಬರರೇ ಇವರು ಸೃಷ್ಟಿಸಿ ಹೇಳುತ್ತಿರುವ ಮಾತುಗಳಿಂದ ನಿಮಗೆ ಖೇದವಾಗುತ್ತಿರುವುದು ನಮಗೆ ಗೊತ್ತಿದೆ ಆದರೆ ಇವರು ನಿರಾಕರಿಸುತ್ತಿರುವುದು ನಿಮ್ಮನ್ನಲ್ಲ ಈ ಅಕ್ರಮಿಗಳು ವಾಸ್ತವದಲ್ಲಿ ಅಲ್ಲಾಹನ ನಿದರ್ಶನಗಳನ್ನು ನಿರಾಕರಿಸುತ್ತಿದ್ದಾರೆ ನಿಮಗಿಂತ ಮೊದಲು ಅನೇಕ ಸಂದೇಶವಾಹಕರು ಸುಳ್ಳಾಗಿಸಲ್ಪಟ್ಟಿರುತ್ತಾರೆ ಆದರೆ ಈ ಸುಳ್ಳಾಗಿಸುವಿಕೆ ಮತ್ತು ಅವರಿಗೆ ಕೊಡಲ್ಪಟ್ಟ ಹಿಂಸೆಯ ಬಗ್ಗೆ ಅವರು ತಾಳ್ಮೆ ಕೊನೆಗೆ ಅವರಿಗೆ ನಮ್ಮ ಸಹಾಯ ಅಲ್ಲಾಹನ ವಚನಗಳನ್ನು ಬದಲಾಯಿಸುವ ಶಕ್ತಿ ಯಾರಲ್ಲೂ ಇಲ್ಲ ಗತ ಸಂದೇಶವಾಹಕರಿಗೆ ಏನೇನು ಸಂಭವಿಸಿತ್ತೆಂಬ ವೃತ್ತಾಂತಗಳು ನಿಮಗೆ ತಲುಪಿರುತ್ತವೆ ಇಷ್ಟಾಗಿಯೂ ಇವರ ಅಶ್ರದ್ದೆಯನ್ನು ನಿಮ್ಮಿಂದ ಸಹಿಸಲಾಗುವುದಿಲ್ಲವೆಂದಾದರೆ ನಿಮ್ಮಲ್ಲೇನಾದರೂ ಬಲವಿದ್ದರೆ ನೆಲದಲ್ಲೊಂದು ಸುರಂಗವನ್ನು ಹುಡುಕಿರಿ ಅಥವಾ ಆಕಾಶಕ್ಕೆ ಏಣಿ ಇಡಿರಿ ಮತ್ತು ಇವರ ಬಳಿಗೆ ದೃಷ್ಟಾಂತವೇನಾದರೂ ತರಲು ಪ್ರಯತ್ನಿಸಿರಿ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಇವರೆಲ್ಲರನ್ನು ಸನ್ಮಾರ್ಗದಲ್ಲಿ ಒಟ್ಟುಗೂಡಿಸಲು ಶಕ್ತನಾಗಿದ್ದನು ಆದುದರಿಂದ ಅಜ್ಞಾನಿಗಳಲ್ಲಾಗಬೇಡಿರಿ ನಿಶ್ಚಯವಾಗಿಯೂ ಆಲಿಸುವವರು ಮಾತ್ರ ಸತ್ಯಾಹ್ವಾನಕ್ಕೆ ಒಗ್ಗಡುತ್ತಾರೆ ಇನ್ನು ಸತ್ತವರ ಮಾತು ಅವರನ್ನಂತೂ ಅಲ್ಲಾಹು ಸಮಾಧಿಗಳಿಂದಲೇ ಎಬ್ಬಿಸುವನು ತರುವಾಯ ಅವರು ಅವನ ನ್ಯಾಯಾಲಯದ ಮುಂದೆ ಹಾಜರಾಗಲಿಕ್ಕಾಗಿ ಮರಳಿ ತರಲ್ಪಡುವರು ಈ ಪ್ರವಾದಿಯ ಮೇಲೆ ಏನಾದರೂ ಕುರುಹು ಏಕೆ ಇಳಿಸಲ್ಪಡಲಿಲ್ಲ ಎಂದು ಇವರು ಕೇಳುತ್ತಾರೆ ಹೇಳಿರಿ ಅಲ್ಲಾಹು ಕುರುಹನ್ನಿಳಿಸಲು ಸಂಪೂರ್ಣ ಶಕ್ತನಾಗಿದ್ದಾನೆ ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಗೇಡಿಗಳಾಗಿದ್ದಾರೆ ಭೂಮಿಯ ಮೇಲೆ ಚಲಿಸುವ ಪ್ರಾಣಿಗಳನ್ನು ವಾಯುವಿನಲ್ಲಿ ರೆಕ್ಕೆಗಳಿಂದ ಹಾರಾಡುವ ಪಕ್ಷಿಗಳನ್ನು ನೋಡಿಕೊಳ್ಳಿರಿ ಇವೆಲ್ಲವೂ ನಿಮ್ಮಂತೆಯೇ ಇರುವ ವರ್ಗಗಳು ನಾವು ಅವುಗಳ ವಿಧಿ ಲೋಪಗೊಳಿಸಲಿಲ್ಲ ಅನಂತರ ಇವೆಲ್ಲ ತಮ್ಮ ಪ್ರಭುವಿನ ಕಡೆಗೆ ಒಟ್ಟುಗೂಡಿಸಲ್ಪಡುತ್ತವೆ ಆದರೆ ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸುವವರು ಕಿವುಡರೂ ಮೂಕರೂ ಆಗಿರುತ್ತಾರೆ ಅಂಧಕಾರಗಳಲ್ಲಿ ಬಿದ್ದಿರುತ್ತಾರೆ ಅಲ್ಲಾಹು ತನಗಿಷ್ಟ ಬಂದವರನ್ನು ಪಥಭೃಷ್ಟಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಸನ್ಮಾರ್ಗಕ್ಕೆ ಹಾಕಿಬಿಡುತ್ತಾನೆ ಇವರೊಡನೆ ಹೇಳಿರಿ ನೀವು ತುಸು ಆಲೋಚಿಸಿ ಹೇಳಿರಿ ನಿಮ್ಮ ಮೇಲೆ ಎಂದಾದರೂ ಅಲ್ಲಾಹನ ಕಡೆಯಿಂದ ಯಾವುದಾದರೊಂದು ವಿಪತ್ತು ಬಂದರಗಿದಾಗ ಅಥವಾ ನಿಮ್ಮ ಕೊನೆಯ ಗಳಿಗೆಯು ಬಂದಾಗ ನೀವು ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ಕೂಗಿ ಕರೆಯುತ್ತೀರಾ ನೀವು ಸತ್ಯವಾದಿಗಳಾಗಿದ್ದರೆ ಹೇಳಿರಿ ಆಗ ನೀವು ಅಲ್ಲಾಹನನ್ನೇ ಕೂಗಿ ಕರೆಯುತ್ತೀರಿ ಅನಂತರ ಅವನಿಚ್ಛಿಸಿದರೆ ಈ ವಿಪತ್ತನ್ನು ನಿಮ್ಮ ಮೇಲಿನಿಂದ ದೂರೀಕರಿಸುತ್ತಾನೆ ಇಂತಹ ಸಂದರ್ಭಗಳಲ್ಲಿ ನೀವು ಸ್ವಯಂ ಕಲ್ಪಿಸಿಕೊಂಡಿರುವ ಭಾಗಿದಾರರನ್ನು ಮರೆತು ಬಿಡುತ್ತೀರಿ ನಾವು ನಿಮಗಿಂತ ಮೊದಲು ಅನೇಕ ಜನಾಂಗಗಳಿಗೆ ಸಂದೇಶವಾಹಕರನ್ನು ಕಳುಹಿಸಿದೆವು ಆ ಜನಾಂಗಗಳು ವಿನಯದಿಂದ ನಮ್ಮ ಮುಂದೆ ಬಾಗುವಂತೆ ಅವರನ್ನು ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿಸಿದೆವು ನಮ್ಮ ಕಡೆಯಿಂದ ಅವರ ಮೇಲೆ ಕಷ್ಟ ಬಂದಾಗ ಅವರೇಕೆ ವಿನಯ ತೋರಲಿಲ್ಲ ಆದರೆ ಅವರ ಹೃದಯಗಳು ಇನ್ನಷ್ಟು ಕಠಿಣವಾದವು ಮತ್ತು ನೀವು ಮಾಡುತ್ತಿರುವುದೆಲ್ಲ ಚೆನ್ನಾಗಿದೆ ಎಂದು ಶೈತಾನನು ಅವರನ್ನು ಸಮಾಧಾನಪಡಿಸಿದನು ಅನಂತರ ಅವರು ತಮಗೆ ಕೊಡಲ್ಪಟ್ಟ ಬುದ್ಧಿವಾದವನ್ನು ಮರೆತು ಬಿಟ್ಟಾಗ ನಾವು ಅವರಿಗಾಗಿ ಎಲ್ಲ ವಿಧದ ಸಂಪನ್ನತೆಯ ದ್ವಾರಗಳನ್ನು ತೆರೆದು ಅವರಿಗೆ ದಯಪಾಲಿಸಲ್ಪಟ್ಟ ಕೊಡುಗೆಗಳಲ್ಲಿ ಅವರು ಚೆನ್ನಾಗಿ ಮಗ್ನರಾಗಿದ್ದಾಗ ನಾವು ಹಠಾತ್ತನೆ ಅವರನ್ನು ಹಿಡಿದುಕೊಂಡೆವು ಆಗ ಅವರು ಯಾವುದೇ ಒಳಿತಿನ ಬಗ್ಗೆ ನಿರಾಶರಾಗಿದ್ದರು ಹೀಗೆ ಅಕ್ರಮವೆಸಗಿದವರ ಮೂಲವೇ ಕಡಿದು ಸರ್ವಸ್ತುತಿಯು ಸರ್ವ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೆ ಮೀಸಲು ಓ ಪೈಗಂಬರರೆ ಇವರೊಡನೆ ಹೇಳಿರಿ ಅಲ್ಲಾಹು ನಿಮ್ಮ ದೃಷ್ಟಿಯನ್ನೂ ಶ್ರವಣವನ್ನೂ ನಿಮ್ಮಿಂದ ಕಸಿದುಕೊಂಡು ನಿಮ್ಮ ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟರೆ ಈ ಶಕ್ತಿಗಳನ್ನು ನಿಮಗೆ ಮರಳಿ ಕೊಡಿಸಲು ಅಲ್ಲಾಹನ ಹೊರತು ಇನ್ನಾವ ದೇವನಿದ್ದಾನೆ ನಾವು ಪದೇ ಪದೇ ನಮ್ಮ ನಿದರ್ಶನಗಳನ್ನು ಹೇಗೆ ಇವರ ಮುಂದೆ ಇರಿಸುತ್ತೇವೆ ಮತ್ತು ಇವರು ಅವುಗಳನ್ನು ಕಂಡು ಕಾಣದಂತೆ ಹೇಗೆ ವರ್ತಿಸುತ್ತಾರೆಂಬುದನ್ನು ನೋಡಿರಿ ಹೇಳಿರಿ ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ಅಕಸ್ಮಾತ್ ಅಥವಾ ಪ್ರತ್ಯಕ್ಷ ಯಾತನೆ ಬಂದರಗಿದರೆ ಅತ್ಯಾಚಾರಿಗಳ ವಿನಹ ಇನ್ನಾರಾದರೂ ನಾಶ ಹೊಂದುವರೆ ಎಂದು ಯೋಚಿಸಿದಿರ ನಾವು ಎಲ್ಲ ಸಂದೇಶವಾಹಕರನ್ನು ಸಜ್ಜನರಿಗೆ ಸ್ವಾರ್ಥ ನೀಡುವವರೂ ದುರ್ಜನರಿಗೆ ಎಚ್ಚರಿಕೆ ಕೊಡುವವರೂ ಆಗಿ ಮಾತ್ರ ಕಳುಹಿಸುತ್ತೇವೆ ಆ ಅವರ ಮಾತನ್ನು ನಂಬಿ ತಮ್ಮ ಕರ್ಮ ವಿಧಾನವನ್ನು ಸರಿಪಡಿಸಿಕೊಂಡವರಿಗೆ ಯಾವ ಭಯದ ಮತ್ತು ವ್ಯಥೆಯ ಸಂಭವವೂ ಇರುವುದಿಲ್ಲ ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸುವವರು ತಮ್ಮ ನಿರಾಕರಣೆಯ ಫಲವಾಗಿ ಶಿಕ್ಷೆ ಅನುಭವಿಸಿಯೇ ತೀರುವರು ಓ ಪೈಗಂಬರರೆ ಇವರೊಡನೆ ಹೇಳಿರಿ ನನ್ನಲ್ಲಿ ಅಲ್ಲಾಹನ ಖಜಾನೆಗಳಿವೆಯೆಂದು ನಾನು ನಿಮ್ಮೊಡನೆ ಹೇಳುವುದಿಲ್ಲ ನಾನು ಪರೋಕ್ಷ ಜ್ಞಾನಿಯೂ ನಾನು ದೇವಚರನೆಂದೂ ಹೇಳುವುದಿಲ್ಲ ನಾನು ನನ್ನ ಮೇಲೆ ಅವತೀರ್ಣಗೊಳ್ಳುತ್ತಿರುವ ದಿವ್ಯವಾಣಿಯ ಅನುಸರಣೆಯನ್ನು ಮಾತ್ರ ಮಾಡುತ್ತಿದ್ದೇನೆ ಮತ್ತು ಇವರೊಡನೆ ಕುರುಡನೂ ಸರಿ ಸರಿಸಮಾನನಾಗಿರಲು ಸಾಧ್ಯವೇ ನೀವು ವಿವೇಚಿಸುವುದಿಲ್ಲವೇ ಎಂದು ಕೇಳಿರಿ ಓ ಪೈಗಂಬರರೆ ತಮ್ಮ ಪ್ರಭುವಿನ ಮುಂದೆ ಆತನ ಹೊರತು ಅಧಿಕಾರ ಬಲವುಳ್ಳ ಸಹಾಯಕರು ಅಥವಾ ಶಿಫಾರಸು ಮಾಡುವವರು ಯಾರೂ ಇಲ್ಲದಂತಹ ಸ್ಥಿತಿಯಲ್ಲಿ ಹಾಜರುಗೊಳಿಸಲ್ಪಡಲಿದ್ದೇವೆಂದು ಭಯಪಡುವವರಿಗೆ ನೀವು ಈ ದಿವ್ಯ ಬೋಧನೆಯ ಮೂಲಕ ಉಪದೇಶ ನೀಡಿರಿ ಪ್ರಾಯಶಃ ಈ ಉಪದೇಶದಿಂದ ಜಾಗೃತರಾಗಿ ಇವರು ದೇವಭಯದ ನೀತಿಯನ್ನು ಅನುಸರಿಸಲೂಬಹುದು ಯಾರು ತಮ್ಮ ಪ್ರಭುವನ್ನು ಸಂಜೆ ಮುಂಜಾನೆಗಳಲ್ಲಿ ಪ್ರಾರ್ಥಿಸುತ್ತಾರೋ ಹಾಗೂ ಅವನ ಸಂಪ್ರೀತಿಯನ್ನರಸುತ್ತಿರುತ್ತಾರೋ ಅವರನ್ನು ನಿಮ್ಮಿಂದ ದೂರಕ್ಕೆ ಅಟ್ಟಬೇಡಿರಿ ಅವರ ಲೆಕ್ಕದಲ್ಲಿನ ಯಾವ ಭಾರವೂ ನಿಮ್ಮ ಮೇಲಿಲ್ಲ ಮತ್ತು ನಿಮ್ಮ ಲೆಕ್ಕದಲ್ಲಿನ ಯಾವ ಭಾರವೂ ಅವರ ಮೇಲಿಲ್ಲ ಹೀಗಿದ್ದರೂ ನೀವು ಅವರನ್ನು ದೂರಕ್ಕೆ ಅಟ್ಟಿದರೆ ನೀವು ಅಕ್ರಮಿಗಳಲ್ಲಿ ಗಣಿಸಲ್ಪಡುವಿರಿ ವಾಸ್ತವದಲ್ಲಿ ನಾವು ಇದೇ ರೀತಿಯಲ್ಲಿ ಇವರ ಪೈಕಿ ಕೆಲವರನ್ನು ಕೆಲವರ ಮೂಲಕ ಪರೀಕ್ಷೆಗೊಳಪಡಿಸಿದ್ದೇವೆ ಇದು ಅವರು ಇವರನ್ನು ಕಂಡು ನಮ್ಮ ಪೈಕಿ ಅಲ್ಲಾಹನ ಅನುಗ್ರಹವಾದುದು ಇವರ ಮೇಲೆಯೇ ಎಂದು ಕೇಳುವಂತಾಗಲಿಕ್ಕಾಗಿ ಹೌದು ಅಲ್ಲಾಹು ತನ್ನ ಕೃತಜ್ಞ ದಾಸರನ್ನು ಇವರಿಗಿಂತ ಚೆನ್ನಾಗಿ ಅರಿಯುವುದಿಲ್ಲವೇ ನಮ್ಮ ನಿದರ್ಶನಗಳ ಮೇಲೆ ವಿಶ್ವಾಸವಿಡುವವರು ನಿಮ್ಮ ಬಳಿಗೆ ಬಂದಾಗ ಅವರೊಡನೆ ಹೇಳಿರಿ ನಿಮ್ಮ ಮೇಲೆ ಶಾಂತಿಯಿದೆ ನಿಮ್ಮ ಪ್ರಭು ದಯಾದಾಕ್ಷಿಣ್ಯ ನೀತಿಯನ್ನು ತನ್ನ ಮೇಲೆ ವಿಧಿಸಿಕೊಂಡಿದ್ದಾನೆ ನಿಮ್ಮಲ್ಲಾರಾದರೂ ತಿಳಿಗೇಡಿತನದಿಂದ ದೋಷಗೆಯದು ಬಿಟ್ಟು ಆ ಬಳಿಕ ಪಟ್ಟರೆ ಮತ್ತು ತನ್ನನ್ನು ಸುಧಾರಿಸಿಕೊಂಡರೆ ಅಲ್ಲಾಹನು ಅವನನ್ನು ಕ್ಷಮಿಸುತ್ತಾನೆ ಮತ್ತು ಮೃದು ನೀತಿಯನ್ನನುಸರಿಸುತ್ತಾನೆ ಇದಕ್ಕೆ ಅವನ ದಯಾದಾಕ್ಷಿಣ್ಯವೇ ಕಾರಣವಾಗಿರುತ್ತದೆ ಹೀಗೆ ನಾವು ಅಪರಾಧಿಗಳ ಮಾರ್ಗವು ಸ್ಪಷ್ಟವಾಗಲಿಕ್ಕಾಗಿ ನಮ್ಮ ನಿದರ್ಶನಗಳನ್ನು ವಿಶದೀಕರಿಸುತ್ತೇವೆ ಓ ಪೈಗಂಬರರೆ ಇವರೊಡನೆ ಹೇಳಿರಿ ನೀವು ಅಲ್ಲಾಹನ ಹೊರತು ಇತರ ಯಾರನ್ನು ಕರೆಯುತ್ತೀರೋ ಅವರ ಆರಾಧನೆ ಮಾಡುವುದನ್ನು ನನಗೆ ನಿಷೇಧಿಸಲಾಗಿದೆ ಹೇಳಿರಿ ನಾನು ನಿಮ್ಮ ಇಚ್ಛೆಗಳ ಅನುಸರಣೆ ಮಾಡಲಾರೆನು ನಾನು ಹಾಗೆ ಮಾಡಿದರೆ ಪಥಭೃಷ್ಟನಾದೇನು ಸನ್ಮಾರ್ಗ ಹೊಂದದವರಲ್ಲಾದೇನು ಹೇಳಿರಿ ನಾನು ನನ್ನ ಪ್ರಭುವಿನ ಒಂದು ಪ್ರತ್ಯಕ್ಷ ಪ್ರಮಾಣದ ಮೇಲೆ ಸ್ಥಿರವಾಗಿದ್ದೇನೆ ಮತ್ತು ನೀವು ಅದನ್ನು ಸುಳ್ಳಾಗಿಸಿಬಿಟ್ಟಿರುವಿರಿ ನೀವು ತವಕಪಡುತ್ತಿರುವ ವಿಷಯವೀಗ ನನ್ನ ಅಧಿಕಾರದಲ್ಲಿಲ್ಲ ತೀರ್ಮಾನದ ಸಂಪೂರ್ಣ ಅಧಿಕಾರ ಅಲ್ಲಾಹನಿಗಿದೆ ಅವನೇ ಸತ್ಯಸಂಗತಿಯನ್ನು ತಿಳಿಸುತ್ತಾನೆ ಅವನು ತೀರ್ಪು ನೀಡುವವರಲ್ಲಿ ಅತ್ಯುತ್ತಮನು ಹೇಳಿರಿ ನೀವು ತವಕಪಡುತ್ತಿರುವ ವಸ್ತು ನನ್ನ ಅಧಿಕಾರದಲ್ಲಿರುತ್ತಿದ್ದರೆ ನನ್ನ ಮತ್ತು ನಿಮ್ಮ ನಡುವೆ ಎಂದೋ ತೀರ್ಮಾನವಾಗಿಬಿಡುತ್ತಿತ್ತು ಆದರೆ ಅಕ್ರಮಿಗಳ ವಿಷಯದಲ್ಲಿ ಹೇಗೆ ವರ್ತಿಸಬೇಕೆಂದು ಅಲ್ಲಾಹು ಚೆನ್ನಾಗಿ ಅರಿತಿರುತ್ತಾನೆ ಪರೋಕ್ಷದ ಬೀಗದ ಕೈಗಳೂ ಅವನ ವಶದಲ್ಲೇ ಇವೆ ಅವುಗಳನ್ನು ಅವನ ಹೊರತು ಇನ್ನಾರೂ ಅರಿಯರು ನೆಲ ಜಲಗಳಲ್ಲಿರುವುದೆಲ್ಲವನ್ನೂ ಅವನು ತಿಳಿದಿರುತ್ತಾನೆ ಮರದಿಂದ ಉದುರುವ ಒಂದು ಎಲೆಯ ಕುರಿತು ಭೂಮಿಯ ಅಂಧಕಾರಗಳಲ್ಲಿ ಹುದುಗಿರುವ ಒಂದು ಧಾನ್ಯದ ಬಗೆಗೂ ಅವನಿಗೆ ತಿಳಿಯದೇ ಇಲ್ಲ ಒಣ ಒಂದು ತೆರೆದ ಗ್ರಂಥದಲ್ಲಿ ಲಿಖಿತಗೊಂಡಿದೆ ಅವನೇ ರಾತ್ರಿ ನಿಮ್ಮ ಪ್ರಾಣಹರಣ ಮಾಡುತ್ತಾನೆ ಮತ್ತು ಹಗಲಲ್ಲಿ ನೀವು ಮಾಡುತ್ತಿರುವುದನ್ನೆಲ್ಲ ಅವನು ಅರಿಯುತ್ತಾನೆ ಅನಂತರ ಜೀವನಾವಧಿಯು ಪೂರ್ಣಗೊಳ್ಳಲಿಕ್ಕಾಗಿ ಮರುದಿನ ನಿಮ್ಮನ್ನು ಅದೇ ವ್ಯವಹಾರ ಜಗತ್ತಿಗೆ ಮರಳಿಸುತ್ತಾನೆ ಕಟ್ಟಕಡೆಗೆ ನಿಮ್ಮ ಮರಳುವಿಕೆಯು ಆತನ ಕಡೆಗೇ ಇದೆ ಅನಂತರ ನೀವು ಏನು ಮಾಡುತ್ತಿದ್ದೀರೆಂಬುದನ್ನು ಅವನು ನಿಮಗೆ ತಿಳಿಸುವನು ಅವನು ತನ್ನ ದಾಸರ ಮೇಲೆ ಸಂಪೂರ್ಣ ಅಧಿಕಾರವುಳ್ಳವನಾಗಿದ್ದಾನೆ ಮತ್ತು ನಿಮ್ಮ ಮೇಲೆ ಮೇಲ್ನೋಟವಿರಿಸುವವರನ್ನು ಅರ್ಥಾತ್ ದೇವಚರರನ್ನು ನೇಮಕ ಮಾಡಿ ಕಳುಹಿಸುತ್ತಾನೆ ಎಷ್ಟರವರೆಗೆಂದರೆ ನಿಮ್ಮಲ್ಲಿ ಯಾರಿಗಾದರೂ ಮರಣ ಆಸನ್ನವಾದಾಗ ಅವನಿಂದ ಕಳುಹಿಸಲ್ಪಟ್ಟ ದೇವಚರರು ಅವನ ಪ್ರಾಣಹರಣ ಮಾಡುತ್ತಾರೆ ಮತ್ತು ತಮ್ಮ ಕರ್ತವ್ಯವನ್ನು ನೆರವೇರಿಸುವುದರಲ್ಲಿ ಅವರು ಸ್ವಲ್ಪವೂ ಲೋಪ ಮಾಡುವುದಿಲ್ಲ ತರುವಾಯ ಸರ್ವರೂ ತಮ್ಮ ನೈಜ ಮಾಲಕನಾದ ಅಲ್ಲಾಹನ ಕಡೆಗೆ ಹಿಂದಿರುಗಿಸಲ್ಪಡುವರು ಎಚ್ಚರಿಕೆ ತೀರ್ಮಾನದ ಸಕಲ ಅಧಿಕಾರವೂ ಅವನಿಗೆ ಪ್ರಾಪ್ತವಿದೆ ಮತ್ತು ಅವನು ಅತಿ ಶೀಘ್ರವಾಗಿ ಲೆಕ್ಕ ಪರಿಶೋಧಿಸುವವನು ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ಓ ಪೈಗಂಬರರೆ ಇವರೊಡನೆ ಕೇಳಿರಿ ನಿಮ್ಮನ್ನು ನೆಲ ಜಲಗಳ ಅಂಧಕಾರಗಳಲ್ಲಿ ಅಪಾಯಗಳಿಂದ ರಕ್ಷಿಸುವವನು ಯಾರು ನೀವು ಕಷ್ಟಕಾಲದಲ್ಲಿ ನಡುಗುತ್ತಲೂ ಮೌನವಾಗಿಯೂ ಯಾರೊಡನೆ ಪ್ರಾರ್ಥಿಸುತ್ತೀರಿ ಈ ಅನಿಷ್ಟದಿಂದ ನಮ್ಮನ್ನು ಪಾರು ಮಾಡಿಬಿಟ್ಟರೆ ನಾವು ನಿಶ್ಚಯವಾಗಿಯೂ ಕೃತಜ್ಞರಾಗುವೆವೆಂದು ಯಾರೊಡನೆ ಹೇಳುತ್ತೀರಿ ಹೇಳಿರಿ ನಿಮ್ಮನ್ನು ಇದರಿಂದಲೂ ಸಕಲ ವಿಪತ್ತುಗಳಿಂದಲೂ ರಕ್ಷಿಸುವವನು ಅಲ್ಲಾಹು ಮಾತ್ರ ಇಷ್ಟಾಗಿಯೂ ನೀವು ಇತರರನ್ನು ಅವನ ಭಾಗಿದಾರರನ್ನಾಗಿ ಮಾಡುತ್ತೀರಿ ಹೇಳಿರಿ ನಿಮಗೆ ನಿಮ್ಮ ಮೇಲ್ಭಾಗದಿಂದ ಅಥವಾ ನಿಮ್ಮ ಪಾದದ ಕೆಳಗಿನಿಂದ ಯಾವುದಾದರೂ ಯಾತನೆಯನ್ನು ಎರಗಿಸಲಿಕ್ಕು ಅಥವಾ ನಿಮ್ಮನ್ನು ಪಂಗಡಗಳನ್ನಾಗಿ ವಿಭಾಗಿಸಿ ಒಂದು ಪಂಗಡಕ್ಕೆ ಇನ್ನೊಂದು ಪಂಗಡದ ಬಲದ ಸವಿಯನ್ನು ಉಣಿಸಲಿಕ್ಕೂ ಅವನು ಶಕ್ತನಾಗಿದ್ದಾನೆ ಇವರು ವಾಸ್ತವಿಕತೆಯನ್ನು ಅರಿತುಕೊಳ್ಳಲೆಂದು ಯಾವ ರೀತಿಯಲ್ಲಿ ನಾವು ಪದೇ ಪದೇ ವಿವಿಧ ರೀತಿಗಳಿಂದ ನಮ್ಮ ನಿದರ್ಶನಗಳನ್ನು ಅವರ ಮುಂದಿರಿಸುತ್ತಿರುವೆ ಎಂಬುದನ್ನು ನೋಡಿರಿ ನಿಮ್ಮ ಜನಾಂಗವು ಅದನ್ನು ನಿರಾಕರಿಸುತ್ತಲಿದೆ ವಸ್ತುತಃ ಅದು ಪರಮಾರ್ಥವಾಗಿರುತ್ತದೆ ಅವರೊಡನೆ ಹೇಳಿರಿ ನಾನು ನಿಮ್ಮ ಮೇಲೆ ಹೊಣೆಗಾರನಾಗಿ ನೇಮಿಸಲ್ಪಟ್ಟಿಲ್ಲ ಪ್ರತಿಯೊಂದು ವಿಷಯವೂ ಪ್ರಕಟಗೊಳ್ಳುವ ಒಂದು ಕಾಲವೂ ನಿಶ್ಚಿತವಿದೆ ಪರಿಣಾಮವು ಸದ್ಯದಲ್ಲೇ ನಿಮಗೆ ಸ್ವತಃ ತಿಳಿದು ಓ ಪೈಗಂಬರರೆ ಜನರು ನಮ್ಮ ವಚನಗಳಲ್ಲಿ ದೋಷಾನ್ವೇಷಣೆಗೆಯ್ಯುತ್ತಿರುವುದನ್ನು ನೀವು ಕಂಡಾಗ ಅವರು ಈ ಮಾತುಗತೆಯನ್ನು ಬಿಟ್ಟು ಬೇರೆ ಮಾತುಗಳಲ್ಲಿ ತೊಡಗುವವರೆಗೂ ಅವರ ಬಳಿಯಿಂದ ದೂರ ಒಂದು ವೇಳೆ ಶೈತಾನನು ನಿಮ್ಮನ್ನು ಮರವಿಗೆ ಒಳಪಡಿಸಿದರೆ ನಿಮಗೆ ಈ ಪ್ರಮಾದವು ಮನವರಿಕೆಯಾದ ಬಳಿಕ ಪುನಃ ಇಂತಹ ಅಕ್ರಮಿಗಳ ಹತ್ತಿರ ಕುಳಿತುಕೊಳ್ಳಬೇಡಿರಿ ಅವರ ಲೆಕ್ಕದಲ್ಲಿರುವ ಯಾವ ವಿಷಯದ ವಣೆಗಾರಿಕೆಯು ಧರ್ಮನಿಷ್ಠರ ಮೇಲಿಲ್ಲ ಆದರೆ ಅವರು ಅಪರಾಧ ನೀತಿಯಿಂದ ದೂರ ಸರಿಯಬಹುದೆಂದುಕೊಂಡು ಉಪದೇಶ ಮಾಡುವುದು ಅವರ ಕರ್ತವ್ಯವಾಗಿದೆ ತಮ್ಮ ಧರ್ಮವನ್ನು ಆಟ ವಿನೋದಗಳನ್ನಾಗಿ ಮಾಡಿಕೊಂಡವರನ್ನೂ ಇಹ ಜೀವನದಿಂದಾಗಿ ವಂಚನೆಗೊಳಗಾದವರನ್ನೂ ಬಿಟ್ಟುಬಿಡಿರಿ ಆದರೆ ಈ ಕುರ್ಆನನ್ನು ಕೇಳಿಸುತ್ತಾ ಯಾರು ತನ್ನ ಸ್ವಂತ ಕರ್ಮದ ಫಲವಾಗಿ ವಿಪತ್ತಿಗೆ ಸಿಲುಕದಂತೆ ಬೋಧನೆ ಮತ್ತು ಎಚ್ಚರಿಕೆ ನೀಡಿರಿ ಹಾಗೆ ಸಿಲುಕಿಕೊಂಡಾಗ ಅವನನ್ನು ಅಲ್ಲಾಹನಿಂದ ರಕ್ಷಿಸುವ ಯಾವ ರಕ್ಷಕ ಮಿತ್ರನೂ ಶಿಫಾರಸುದಾರನೂ ಇರಲಾರನು ಅವನು ತನಗೆ ಸಾಧ್ಯವಿರುವ ಎಲ್ಲವನ್ನು ಪರಿಹಾರವಾಗಿ ಕೊಟ್ಟು ಬಿಡುಗಡೆಗೊಳ್ಳ ಬಯಸಿದರೆ ಅದನ್ನೂ ಅವನಿಂದ ಸ್ವೀಕರಿಸಲಾಗದು ಏಕೆಂದರೆ ಇಂತಹವರು ತಮ್ಮ ಸ್ವಂತ ಗಳಿಕೆಯ ಫಲವಾಗಿ ಹಿಡಿಯಲ್ಪಡುವರು ಅವರಿಗೆ ಅವರ ಸತ್ಯಧಿಕ್ಕಾರದ ಪ್ರತಿಫಲವಾಗಿ ಕುದಿಯುತ್ತಿರುವ ನೀರು ಕುಡಿಯಲಿಕ್ಕೂ ವೇದನಾಯುಕ್ತ ಯಾತನೆ ಅನುಭವಿಸಲಿಕ್ಕೂ ಸಿಗುವುದು ಓ ಪೈಗಂಬರರೆ ಅವರೊಡನೆ ಕೇಳಿರಿ ನಾವು ಅಲ್ಲಾಹನನ್ನು ಬಿಟ್ಟು ನಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಉಂಟು ಕರೆದು ಪ್ರಾರ್ಥಿಸಬೇಕೆ ಅಲ್ಲಾಹನು ನಮಗೆ ನೇರ ಮಾರ್ಗವನ್ನು ತೋರಿಸಿರುವಾಗ ನಾವೀಗ ಹಿಂದಕ್ಕೆ ಮರಳಬೇಕೆ ನಾವು ನಮ್ಮ ಸ್ಥಿತಿಯನ್ನು ಮರುಭೂಮಿಯಲ್ಲಿ ಶೈತಾನರಿಂದ ದಾರಿಗಡಿಸಲ್ಪಟ್ಟು ಇತ್ತಬ ಸನ್ಮಾರ್ಗ ಇಲ್ಲಿದೆ ಎಂದು ತನ್ನ ಸಂಗಡಿಗರು ಕರೆಯುತ್ತಿದ್ದರು ಪರಿಭ್ರಾಂತನಾಗಿ ಅಲೆದಾಡುತ್ತಿರುವ ವ್ಯಕ್ತಿಯಂತೆ ಮಾಡಿಕೊಳ್ಳಬೇಕೆ ಹೇಳಿರಿ ವಾಸ್ತವದಲ್ಲಿ ಸರಿಯಾದ ಮಾರ್ಗದರ್ಶನವು ಕೇವಲ ಅಲ್ಲಾಹನ ಮಾರ್ಗದರ್ಶನವಾಗಿದೆ ವಿಶ್ವದೊಡೆಯನ ಮುಂದೆ ದಾಸ್ಯ ಅನುಸರಣೆಯೊಂದಿಗೆ ಶಿರಬಾಗಿರಿ ನಮಾಜನ್ನು ಸಂಸ್ಥಾಪಿಸಿರಿ ಮತ್ತು ಅವನ ಆಜ್ಞೋಲ್ಲಂಘನೆಯಿಂದ ದೂರವಿರಿ ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರಿ ಎಂದು ನಮಗೆ ಅವನ ಕಡೆಯಿಂದ ಆದೇಶ ಸಿಕ್ಕಿರುತ್ತದೆ ಭೂಮಿ ಆಕಾಶಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿದವನು ಅವನೇ ಪುನರುತ್ಥಾನವಾಗಬೇಕೆಂದು ಅವನು ಎಂದು ಹೇಳುವನೋ ಅಂದೇ ಅದು ಸಂಭವಿಸುವುದು ಅವನ ಅಪ್ಪಣೆಯೂ ಪರಮಸತ್ಯ ಕಹಳೆ ಊದಲ್ಪಡುವಂದು ಸಾರ್ವಭೌಮತೆ ಅವನದ್ದೇ ಆಗಿರುವುದು ಅವನು ಪರೋಕ್ಷ ಮತ್ತು ಪ್ರತ್ಯಕ್ಷ ಜ್ಞಾನಿ ಧೀಮಂತ ಮತ್ತು ಸೂಕ್ಷ್ಮಜ್ಞನು ಇಬ್ರಾಹೀಂ ತನ್ನ ತಂದೆ ಆಜರನೊಡನೆ ನೀವು ವಿಗ್ರಹಗಳನ್ನು ದೇವರನ್ನಾಗಿ ಮಾಡುತ್ತೀರಾ ನಾನಂತೂ ನಿಮ್ಮನ್ನೂ ನಿಮ್ಮ ಜನಾಂಗವನ್ನೂ ವ್ಯಕ್ತವಾದ ಪಥಭ್ರಷ್ಟತೆಯಲ್ಲಿ ಕಾಣುತ್ತಿರುವೆನು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ನಾವು ಇಬ್ರಾಹಿಮರಿಗೆ ಇದೇ ರೀತಿಯಲ್ಲಿ ಭೂಮಿ ಆಕಾಶಗಳ ಸಾಮ್ರಾಜ್ಯ ವ್ಯವಸ್ಥೆಯನ್ನು ತೋರಿಸಿಕೊಡುತ್ತಿದ್ದೆವು ಅವರು ದೃಢ ವಿಶ್ವಾಸವುಳ್ಳವರಲ್ಲಾಗಬೇಕೆಂದು ಒಮ್ಮೆ ರಾತ್ರಿ ಕಾಲವು ಅವರನ್ನಾವರಿಸಿದಾಗ ಅವರೊಂದು ನಕ್ಷತ್ರವನ್ನು ಕಂಡರು ಇದು ನನ್ನ ಪ್ರಭು ಎಂದರು ಆದರೆ ಅದು ಅಸ್ತಮಿಸಿದಾಗ ನಾನು ಅಸ್ತಮಿಸುವವರಿಗೆ ಮಾರು ಹೋಗುವುದಿಲ್ಲ ಎಂದರು ಅನಂತರ ಚಂದ್ರನ್ನು ಪ್ರಕಾಶಿಸುತ್ತಿರುವುದು ಕಂಡಾಗ ಇದು ನನ್ನ ಪ್ರಭು ಎಂದರು ಆದರೆ ಅದು ಮುಳುಗಿದಾಗ ನನ್ನ ಪ್ರಭು ನನಗೆ ಮಾರ್ಗದರ್ಶನವನ್ನೀಯದಿರುತ್ತಿದ್ದರೆ ನಾನು ಪಥಭ್ರಷ್ಟರಲ್ಲಾಗುತ್ತಿದ್ದೆ ಎಂದರು ತರುವಾಯ ಸೂರ್ಯನನ್ನು ಪ್ರಕಾಶಮಯವಾಗಿ ಕಂಡು ಇದೇ ನನ್ನ ಪ್ರಭು ಇದು ಎಲ್ಲಕ್ಕಿಂತಲೂ ದೊಡ್ಡದಾಗಿದೆಯೆಂದರು ಆದರೆ ಅದು ವಸ್ತಮಿಸಿದಾಗ ಇಬ್ರಾಹೀಮರು ಉದ್ಗರಿಸಿದರು ಓ ನನ್ನ ಜನಾಂಗ ಬಾಂಧವರೇ ನೀವು ದೇವನ ಸಹಭಾಗಿಯಾಗಿಸುವವುಗಳಿಂದೆಲ್ಲ ನಾನು ವಿರಕ್ತನು ನಾನು ಏಕನಿಷ್ಠೆಯಿಂದ ನನ್ನ ಮುಖವನ್ನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದವನ ಕಡೆಗೆ ತಿರುಗಿಸಿದೆನು ನಾನು ಎಷ್ಟು ಮಾತ್ರಕ್ಕೂ ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿ ಮಾಡುವವರಲ್ಲಿ ಸೇರಿದವನಲ್ಲ ಅವರ ಜನಾಂಗವು ಅವರೊಂದಿಗೆ ಜಗಳಾಡತೊಡಗಿದಾಗ ಅವರು ಆ ಜನಾಂಗದೊಡನೆ ನೀವು ಅಲ್ಲಾಹನ ವಿಷಯದಲ್ಲಿ ನನ್ನೊಡನೆ ಜಗಳಾಡುತ್ತೀರಾ ವಸ್ತುತಃ ಅಲ್ಲಾಹನು ನನಗೆ ಸನ್ಮಾರ್ಗದರ್ಶನ ಮಾಡಿರುತ್ತಾನೆ ಮತ್ತು ನೀವು ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿರಿಸಿಕೊಂಡವರನ್ನು ನಾನು ಭಯಪಡುವುದಿಲ್ಲ ನನ್ನ ಪ್ರಭು ಇಚ್ಛಿಸಿದುದು ಮಾತ್ರ ಆಗಲು ಸಾಧ್ಯವಿದೆ ನನ್ನ ಪ್ರಭುವಿನ ಜ್ಞಾನವು ಪ್ರತಿಯೊಂದು ವಸ್ತುವನ್ನಾವರಿಸಿಕೊಂಡಿದೆ ಇನ್ನೇನು ನೀವು ಎಚ್ಚರಗೊಳ್ಳಲಾರಿದ ಅಲ್ಲಾಹನು ಯಾವ ಆಧಾರ ಪ್ರಮಾಣವನ್ನು ಇಳಿಸದ ವಸ್ತುಗಳನ್ನು ಅಲ್ಲಾಹನೊಂದಿಗೆ ದೇವತ್ವದಲ್ಲಿ ಸಹಭಾಗಿಗಳನ್ನಾಗಿ ಮಾಡಲು ನೀವು ಭಯಪಡುವುದಿಲ್ಲ ಹೀಗಿರುತ್ತಾ ನೀವು ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿಸಿದವುಗಳನ್ನು ನಾನೇಕೆ ಭಯಪಡಲಿ ನಮ್ಮೆರಡು ಪಂಗಡಗಳ ಪೈಕಿ ಹೆಚ್ಚು ನಿರ್ಭಯತೆ ಮತ್ತು ಮನಃಶಾಂತಿಗೆ ಅರ್ಹರು ಯಾರು ನೀವು ಬಲ್ಲವರಾಗಿದ್ದರೆ ಹೇಳಿರಿ ವಾಸ್ತವದಲ್ಲಿ ಯಾರು ವಿಶ್ವಾಸವಿಟ್ಟು ತಮ್ಮ ವಿಶ್ವಾಸವನ್ನು ಅಕ್ರಮದೊಂದಿಗೆ ಕಲುಷಿತಗೊಳಿಸದಿರುವರೋ ಅವರಿಗೆ ಶಾಂತಿಯಿದೆ ಮತ್ತು ಅವರು ಮಾತ್ರ ಸನ್ಮಾರ್ಗದಲ್ಲಿರುತ್ತಾರೆ ನಾವು ಇಬ್ರಾಹೀಮರಿಗೆ ಅವರ ಜನಾಂಗದೆದುರು ದಯಪಾಲಿಸಿದ್ದ ಆಧಾರ ಪ್ರಮಾಣ ಇದೇ ಆಗಿತ್ತು ನಾವು ನಮಗಿಷ್ಟ ಬಂದವರಿಗೆ ಉನ್ನತ ಪದವಿಗಳನ್ನು ದಯಪಾಲಿಸುತ್ತೇವೆ ವಾಸ್ತವದಲ್ಲಿ ನಿಮ್ಮ ಪ್ರಭು ಪರಮ ಧೀಮಂತನೂ ಸರ್ವಜ್ಞನೂ ಆಗಿರುತ್ತಾನೆ ಮುಂದೆ ನಾವು ಇಬ್ರಾಹಿಮರಿಗೆ ಇಸ್ಹಾಕ್ ಮತ್ತು ಯಾಕೂ ಸಂತತಿಗಳನ್ನು ನೀಡಿದೆವು ಪ್ರತಿಯೊಬ್ಬರಿಗೂ ಸನ್ಮಾರ್ಗದರ್ಶನ ಮಾಡಿದೆವು ಅದಕ್ಕಿಂತ ಮುಂಚೆ ನೂಹರಿಗೆ ತೋರಿಸಿದ್ದ ಮಾರ್ಗವೇ ಅದಾಗಿತ್ತು ಮತ್ತು ಅವರದೇ ಪೀಳಿಗೆಯಿಂದ ನಾವು ದಾವೂದ್ ಸುಲೈಮಾನ್ ಅಯ್ಯೂಬ್ ಯೂಸುಫ್ ಮುಸಾ ಮತ್ತು ಹಾರೂನರಿಗೆ ಸನ್ಮಾರ್ಗ ನೀಡಿದೆವು ಈ ರೀತಿ ನಾವು ಸಜ್ಜನರಿಗೆ ಅವರ ಸತ್ಕರ್ಮದ ಫಲ ನೀಡುತ್ತೇವೆ ಅವರ ವಂಶದಿಂದಲೇ ಝಕರಿಯಾ ಯಹಿಯಾ ಈಸಾ ಮತ್ತು ಇಲ್ಯಾಸರಿಗೆ ಮಾರ್ಗದರ್ಶನ ಮಾಡಿದೆವು ಅವರೆಲ್ಲರೂ ಸಜ್ಜನರಾಗಿದ್ದರು ಅವರದೇ ಸಂತಾನದಿಂದ ಇಸ್ಮಾಯಿಲ್ ಅಲ್ಯಸ್ ಯೂನುಸ್ ಮತ್ತು ಲೂತರಿಗೆ ಸನ್ಮಾರ್ಗದರ್ಶನ ಮಾಡಿದೆವು ಅವರಲ್ಲಿ ಪ್ರತಿಯೊಬ್ಬರಿಗೆ ನಾವು ಸಕಲ ಜಗತ್ತಿನವರ ಮೇಲೆ ಶ್ರೇಷ್ಠತೆ ಪ್ರದಾನ ಮಾತ್ರವಲ್ಲದೆ ಅವರ ಪೂರ್ವಜರು ಅವರ ಮಕ್ಕಳು ಮತ್ತು ಅವರ ಬಂಧು ಬಳಗದವರಲ್ಲಿ ಅನೇಕರನ್ನು ನಾವು ಅನುಗ್ರಹಿಸಿದೆವು ಅವರನ್ನು ನಮ್ಮ ಸೇವೆಗಾಗಿ ಆಯ್ದುಕೊಂಡೆವು ಮತ್ತು ಅವರಿಗೆ ಸನ್ಮಾರ್ಗದರ್ಶನ ನೀಡಿದೆವು ಅಲ್ಲಾಹನ ಮಾರ್ಗದರ್ಶನವಿದು ತನ್ಮೂಲಕ ಅವನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ ಆದರೆ ಅವರು ಎಲ್ಲಾದರೂ ದೇವ ಸಹಭಾಗಿತ್ವ ಮಾಡುತ್ತಿದ್ದರೆ ಅವರು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತಿತ್ತು ಅವರನ್ನೇ ನಾವು ಗ್ರಂಥ ಶಾಸನಾಧಿಕಾರ ಮತ್ತು ಪ್ರವಾದಿತ್ವ ನೀಡಿ ಅನುಗ್ರಹಿಸಿದ್ದೆವು ಇದೀಗ ಇವರು ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿರುವರಾದರೆ ಚಿಂತಿಲ್ಲ ನಾವು ಈ ಭವ್ಯ ಕೊಡುಗೆಯನ್ನು ಅದನ್ನು ನಿರಾಕರಿಸದ ಇತರ ಕೆಲವರಿಗೆ ಒಪ್ಪಿಸಿದ್ದೇವೆ ಓ ಪೈಗಂಬರರೆ ಅವರೇ ಅಲ್ಲಾಹನ ವತಿಯಿಂದ ಸನ್ಮಾರ್ಗ ಹೊಂದಿದವರಾಗಿದ್ದರು ನೀವು ಅವರ ಮಾರ್ಗದಲ್ಲೇ ನಡೆಯಿರಿ ಮತ್ತು ನಾನು ಧರ್ಮ ಪ್ರಚಾರ ಮತ್ತು ಸನ್ಮಾರ್ಗ ದರ್ಶನದ ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ ಇದು ಸಕಲ ಜಗತ್ತಿನವರಿಗಾಗಿರುವ ಒಂದು ಸಾರ್ವತ್ರಿಕ ಉಪದೇಶವಾಗಿರುತ್ತದೆ ಎಂದು ಹೇಳಿರಿ ಇವರು ಅಲ್ಲಾಹನು ಯಾವ ಮಾನವನ ಮೇಲೂ ಏನನ್ನೂ ಅವತೀರ್ಣಗೊಳಿಸಲಿಲ್ಲವೆಂದು ಹೇಳುವಾಗ ಅಲ್ಲಾಹನ ಮಹಾನತೆಯನ್ನು ಚೆನ್ನಾಗಿ ಗ್ರಹಿಸಲಿಲ್ಲ ಇವರೊಡನೆ ಕೇಳಿರಿ ಮೂಸ ತಂದಿದ್ದ ಗ್ರಂಥ ಅದು ಸಕಲ ಮಾನವರಿಗಾಗಿ ಪ್ರಕಾಶವು ಮಾರ್ಗದರ್ಶನವೂ ಆಗಿತ್ತು ಅದನ್ನು ನೀವು ಚೂರು ಚೂರುಗಳನ್ನಾಗಿ ಮಾಡಿಡುತ್ತೀರಿ ಕೆಲವನ್ನು ತೋರಿಸಿ ಅಧಿಕಾಂಶವನ್ನು ಬಚ್ಚಿಡುತ್ತೀರಿ ಅದರ ಮೂಲಕ ನೀವು ನಿಮ್ಮ ಪೂರ್ವಜರು ಅರಿತಿರದ ಜ್ಞಾನ ನಿಮಗೆ ನೀಡಲ್ಪಟ್ಟಿತು ಅದನ್ನು ಅವತೀರ್ಣಗೊಳಿಸಿದವನಾದರೂ ಯಾರು ಅಲ್ಲಾಹೋ ಎಂದು ಮಾತ್ರ ಹೇಳಿಬಿಡಿರಿ ಸಾಕು ಅನಂತರ ಅವರನ್ನು ತಮ್ಮ ಕುತರ್ಕಗಳೊಂದಿಗೆ ಆಡುತ್ತಿರಲು ಬಿಡಿರಿ ಆ ಗ್ರಂಥದಂತೆಯೇ ಇದು ನಾವು ಇಳಿಸಿರುವ ಇನ್ನೊಂದು ಗ್ರಂಥವಾಗಿದೆ ಅತ್ಯಂತ ಶುಭ ಸಮೃದ್ಧಿಯುಳ್ಳಾಗಿದೆ ಇದಕ್ಕಿಂತ ಮುಂಚೆ ಬಂದುದನ್ನು ದೃಢೀಕರಿಸುತ್ತದೆ ಇದರ ಮೂಲಕ ನೀವು ಈ ಕೇಂದ್ರ ನಗರ ಅರ್ಥಾತ್ ಮತ್ತು ಇದರ ಸುತ್ತಮುತ್ತಲಿನ ನಿವಾಸಿಗಳಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಅವತೀರ್ಣಗೊಳಿಸಲ್ಪಟ್ಟಿರುತ್ತದೆ ಪರಲೋಕದ ಮೇಲೆ ವಿಶ್ವಾಸವಿಡುವವರು ಈ ಗ್ರಂಥದ ಮೇಲೆ ವಿಶ್ವಾಸವಿರಿಸುತ್ತಾರೆ ಮತ್ತು ಅವರು ತಮ್ಮ ನಮಾಜನ್ನು ಕಟ್ಟು ನಿಟ್ಟಾಗಿ ಪಾಲಿಸುತ್ತಾರೆ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ ಅಥವಾ ತನ್ನ ಮೇಲೆ ಯಾವುದೇ ದಿವ್ಯವಾಣಿ ಅವತೀರ್ಣವಾಗಿರದಿದ್ದರೂ ನನಗೆ ದಿವ್ಯವಾಣಿ ಬಂದಿದೆ ಎನ್ನುವವನಿಗಿಂತ ಅಥವಾ ಅಲ್ಲಾಹು ಅವತೀರ್ಣಗೊಳಿಸಿರುವುದಕ್ಕೆ ಎದುರಾಗಿ ನಾನು ಇಂತಹದ್ದನ್ನು ಅವತೀರ್ಣಗೊಳಿಸಿ ತೋರಿಸಿಬಿಡುವೆನು ಎನ್ನುವವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿದ್ದಾನೆ ಅಕಟ ನೀವು ಅಕ್ರಮಿಗಳನ್ನು ಅವರು ಮರಣ ಸಂಕಟದಲ್ಲಿ ಮುಳುಗೇಳುತ್ತಿರುವ ಮತ್ತು ದೇವಚರರು ಕೈಚಾಚುತ್ತ ತನ್ನಿರಿ ನಿಮ್ಮ ಪ್ರಾಣವನ್ನು ಹೊರತೆಗೆಯಿರಿ ನೀವು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿ ವೃತ್ತ ಒದರುತ್ತಿದ್ದುದರ ಹಾಗೂ ಅವನ ನಿದರ್ಶನಗಳ ವಿರುದ್ಧ ಉದ್ದಟತನ ತೋರುತ್ತಿದ್ದುದರ ಫಲವಾಗಿ ಇಂದು ನಿಮಗೆ ಅಪಮಾನಕರ ಶಿಕ್ಷೆ ನೀಡಲಾಗುವುದು ಎಂದು ಹೇಳುತ್ತಿರುವ ಸ್ಥಿತಿಯಲ್ಲಿ ನೋಡಲು ಶಕ್ತರಾಗುತ್ತಿದ್ದರೆ ಅಲ್ಲಾಹು ಅಂದು ಹೀಗೆ ಹೇಳುವನು ಇದು ನಾವು ನಿಮ್ಮನ್ನು ಪ್ರಥಮ ಬಾರಿ ಒಬ್ಬಂಟಿಗರನ್ನಾಗಿ ಸೃಷ್ಟಿಸಿದಂತೆಯೇ ನೀವೀಗ ಒಬ್ಬಂಟಿಗರಾಗಿ ನಮ್ಮ ಮುಂದೆ ಹಾಜರಾಗಿ ಬಿಟ್ಟಿರಿ ನಾವು ನಿಮಗೆ ಇಹಲೋಕದಲ್ಲಿ ಕೊಟ್ಟಿದ್ದುದನ್ನೆಲ್ಲ ನೀವು ಬಿಟ್ಟು ಬಂದಿರಿ ಈಗ ನಿಮ್ಮೊಂದಿಗೆ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾರ ಪಾಲಿದೆ ಎಂದು ನೀವು ತಿಳಿದುಕೊಂಡಿದ್ದೀರೋ ಆ ನಿಮ್ಮ ಶಿಫಾರಸುದಾರರನ್ನು ನಾವು ಇಲ್ಲಿ ಕಾಣುತ್ತಿಲ್ಲ ನಿಮ್ಮ ಪರಸ್ಪರ ಸಂಬಂಧಗಳು ಮುರಿದು ಹೋದವು ನೀವು ಅಭಿಮಾನವಿರಿಸಿಕೊಂಡಿದ್ದವರೆಲ್ಲರೂ ನಿಮ್ಮಿಂದ ಮಾಯವಾಗಿಬಿಟ್ಟರು ಕಾಳು ಮತ್ತು ಗೊರಟನ್ನು ಸೀಳುವವನು ಅಲ್ಲಾಹು ಅವನೇ ಸಜೀವಿಯನ್ನು ನಿರ್ಜೀವಿಯಿಂದ ಹೊರತೆಗೆಯುತ್ತಾನೆ ಮತ್ತು ನಿರ್ಜೀವಿಯನ್ನು ಸಜೀವಿಯಿಂದ ಹೊರತರುವವನಾಗಿರುತ್ತಾನೆ ಈ ಎಲ್ಲ ಕಾರ್ಯಗಳನ್ನು ಮಾಡುವವನಂತೂ ಅಲ್ಲಾಹು ಹೀಗಿರುತ್ತಾ ನೀವೆತ್ತ ದಾರಿ ತಪ್ಪಿ ಸಾಗುತ್ತಿರುವಿರಿ ಇರುಳಿನ ಪರದೆಯನ್ನು ಹರಿದು ಪ್ರಭಾತವನ್ನು ತರುತ್ತಾನೆ ಇರುಳನ್ನು ನೆಮ್ಮದಿಯ ಕಾಲವನ್ನಾಗಿ ಮಾಡಿರುತ್ತಾನೆ ಅವನೇ ಸೂರ್ಯಚಂದ್ರರ ಉದಯಾಸ್ತಗಳ ಗಣನೆಯನ್ನು ನಿಶ್ಚಯಿಸಿರುತ್ತಾನೆ ಇವೆಲ್ಲ ಆ ಮಹಾಪ್ರತಾಪಿಯೂ ಸರ್ವಜ್ಞನೂ ನಿಶ್ಚಯಿಸಿರುವ ಕ್ರಮಗಳು ಅವನೇ ನಿಮಗೆ ನಕ್ಷತ್ರಗಳನ್ನು ಮರುಭೂಮಿಯ ಮತ್ತು ಸಾಗರಗಳ ಅಂಧಕಾರಗಳಲ್ಲಿ ದಾರಿ ತಿಳಿಯುವ ಸಾಧನವನ್ನಾಗಿ ಮಾಡಿದನು ನೋಡಿರಿ ನಾವು ಜ್ಞಾನವುಳ್ಳವರಿಗೆ ನಿದರ್ಶನಗಳನ್ನು ಸುಸ್ಪಷ್ಟವಾಗಿ ತಿಳಿಸಿಬಿಟ್ಟಿರುತ್ತೇವೆ ಅವನೇ ನಿಮ್ಮನ್ನು ಒಂದೇ ವ್ಯಕ್ತಿಯಿಂದ ಸೃಷ್ಟಿಸಿದನು ಪ್ರತಿಯೊಬ್ಬನಿಗೂ ಒಂದು ತಂಗುದಾಣವೂ ಇನ್ನೊಂದು ಅವನು ಒಪ್ಪಿಸಲ್ಪಡುವ ಜಾಗವೂ ಇದೆ ಅರಿವುಳ್ಳವರಿಗೆ ಈ ನಿದರ್ಶನಗಳನ್ನು ನಾವು ಅಭಿವ್ಯಕ್ತಗೊಳಿಸಿರುತ್ತೇವೆ ಅವನೇ ಆಕಾಶದಿಂದ ನೀರನ್ನು ಸುರಿಸಿದನು ಅನಂತರ ಅದರ ಮೂಲಕ ಎಲ್ಲ ವಿಧದ ವನಸ್ಪತಿಗಳನ್ನು ಉತ್ಪಾದಿಸಿದನು ಆಮೇಲೆ ಅದರಿಂದ ಹಚ್ಚ ಹಸಿರಾದ ಹೊಲಗಳನ್ನೂ ವೃಕ್ಷಗಳನ್ನೂ ಉಂಟುಮಾಡಿದನು ಆ ಬಳಿಕ ಅವುಗಳಿಂದ ಹಲವು ಪದರುಗಳಿಂದ ಹೊದಿಯಲ್ಪಟ್ಟ ಧಾನ್ಯಗಳನ್ನು ಹೊರತಂದನು ಮತ್ತು ಖರ್ಜೂರಗಳ ಮೊಗ್ಗುಗಳಿಂದ ಭಾರದಿಂದಾಗಿ ಬಾಗುತ್ತಿರುವ ಫಲಗಳ ಗೊಂಚಲು ಗೊಂಚಲುಗಳನ್ನೇ ಉಂಟುಮಾಡಿದನು ದ್ರಾಕ್ಷೆ ಜೈತೂನ್ ಅರ್ಥಾತ್ ಇಪ್ಪೆ ದಾಳಿಂಬೆಗಳ ತೋಟಗಳನ್ನು ಬೆಳೆಸಿದನು ಅವುಗಳ ಫಲಗಳು ಪರಸ್ಪರ ಹೋಲುತ್ತಲೂ ಇವೆ ಮತ್ತು ಪ್ರತಿಯೊಂದರ ವೈಶಿಷ್ಟ್ಯಗಳು ಭಿನ್ನ ಭಿನ್ನವಾಗಿಯೂ ಇವೆ ಈ ವೃಕ್ಷಗಳು ಫಲ ಬಿಡುವಾಗ ಅವುಗಳಲ್ಲಿ ಫಲ ಬರುವ ಮತ್ತು ಪಕ್ವವಾಗುವ ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಅವಲೋಕಿಸಿರಿ ವಿಶ್ವಾಸವಿಡುವವರಿಗೆ ಇವುಗಳಲ್ಲಿ ನಿದರ್ಶನಗಳಿವೆ ಇಷ್ಟಾಗಿಯೂ ಜನರು ಯಕ್ಷರನ್ನು ಅಲ್ಲಾಹನಿಗೆ ಸಹಭಾಗಿಗಳಾಗಿಸಿಬಿಟ್ಟರು ವಸ್ತುತಃ ಅವನು ಅವರನ್ನು ಸೃಷ್ಟಿಸಿದವನು ಆದರೆ ಅವರು ವಿಚಾರ ಅವನಿಗೆ ಪುತ್ರ ಮತ್ತು ಪುತ್ರಿಯರನ್ನು ಕಲ್ಪಿಸಿಕೊಂಡರು ವಸ್ತುತಃ ಅವನು ಇವರು ಹೇಳುತ್ತಿರುವ ವಿಷಯಗಳಿಂದ ಪರಿಶುದ್ಧನು ಅತ್ಯುನ್ನತನು ಆಗಿರುತ್ತಾನೆ ಅವನು ಭೂಮಿ ಆಕಾಶಗಳ ಕರ್ತೃ ಅವನಿಗೊಬ್ಬ ಬಾಳ ಸಂಗಾತಿಯೇ ಇಲ್ಲದಿರುವಾಗ ಅವನಿಗೆ ಮಗನಾಗುವುದು ಹೇಗೆ ಅವನು ಸರ್ವವನ್ನು ಸೃಷ್ಟಿಸಿದನು ಮತ್ತು ಅವನು ಸಕಲ ವಸ್ತುಗಳ ಜ್ಞಾನವುಳ್ಳವನು ಅವನೇ ಅಲ್ಲಾಹು ನಿಮ್ಮ ಪ್ರಭು ಅವನ ಹೊರತು ಅನ್ಯ ಆರಾಧ್ಯನಿಲ್ಲ ಸಕಲ ವಸ್ತುಗಳ ಕರ್ತೃ ಆದುದರಿಂದ ನೀವು ಅವನ ದಾಸ್ಯ ಆರಾಧನೆಯನ್ನೇ ಮಾಡಿರಿ ಅವನು ಸಕಲ ವಸ್ತುಗಳ ಹೊಣೆಗಾರನು ದೃಷ್ಟಿಗಳು ಅವನನ್ನು ಕಾಣಲಾರವು ಆದರೆ ಅವನು ದೃಷ್ಟಿಗಳನ್ನು ಕಾಣುತ್ತಾನೆ ಅವನು ಅತ್ಯಂತ ಸೂಕ್ಷ್ಮದರ್ಶಿಯೂ ಸೂಕ್ಷ್ಮಜ್ಞನೂ ಆಗಿರುತ್ತಾನೆ ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಅಂತರ್ದೃಷ್ಟಿಯ ಪ್ರಕಾಶಗಳು ಬಂದುಬಿಟ್ಟಿವೆ ಈಗ ಚೆನ್ನಾಗಿ ವೀಕ್ಷಿಸುವವನು ತನಗೆ ಹಿತವನ್ನು ಮಾಡಿಕೊಳ್ಳುವನು ಅಂಧನಾಗಿ ಸ್ವತಃ ನಷ್ಟಹೊಂದುವನು ನಾನು ನಿಮ್ಮ ಕಾವಲುಗಾರನೇನೂ ಅಲ್ಲ ಹೀಗೆ ನಾವು ನಮ್ಮ ನಿದರ್ಶನಗಳನ್ನು ಆಗಾಗ ವಿವಿಧ ರೀತಿಗಳಲ್ಲಿ ವಿವರಿಸುತ್ತೇವೆ ನೀವು ಯಾರಿಂದಲೋ ಕಲಿತು ಬಂದಿದ್ದೀರಿ ಎಂದು ಇವರು ಹೇಳಲಿಕ್ಕಾಗಿಯೂ ಜ್ಞಾನ ಹೊಂದಿದವರ ಮೇಲೆ ವಸ್ತುಸ್ಥಿತಿಯನ್ನು ಪ್ರಕಟಗೊಳಿಸಲಿಕ್ಕಾಗಿಯೂ ನಾವು ಹೀಗೆ ಮಾಡುತ್ತೇವೆ ಓ ಪೈಗಂಬರರೆ ನಿಮ್ಮ ಪ್ರಭುವಿನ ನಿಮ್ಮ ಮೇಲೆ ಅವತೀರ್ಣಗೊಂಡ ದಿವ್ಯವಾಣಿಯನ್ನು ಅನುಸರಿಸಿರಿ ಏಕೆಂದರೆ ಆ ಏಕಪ್ರಭುವಿನ ಹೊರತು ಅನ್ಯ ಆರಾಧ್ಯನಿಲ್ಲ ಮತ್ತು ಬಹುದೇವ ವಿಶ್ವಾಸಿಗಳನ್ನು ನಿರ್ಲಕ್ಷಿಸಿರಿ ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಅವರು ಬಹುದೇವಾರಾಧನೆ ಮಾಡುತ್ತಿರಲಿಲ್ಲ ಅಂತಹ ವ್ಯವಸ್ಥೆಯನ್ನು ಅವನು ಸ್ವತಃ ಮಾಡಿಬಿಡುತ್ತಿದ್ದನು ನಾವು ನಿಮ್ಮನ್ನು ಅವರ ಕಾವಲುಗಾರರನ್ನಾಗಿ ನೇಮಕ ಮಾಡಿರುವುದಿಲ್ಲ ಮತ್ತು ನೀವು ಅವರ ಹೊಣೆಗಾರರು ಅಲ್ಲ ಓ ಮುಸ್ಲಿಮರೇ ಅವರು ಅಲ್ಲಾಹನ ಹೊರತು ಯಾರನ್ನು ಪ್ರಾರ್ಥಿಸುತ್ತಿರುವರೋ ಅವರನ್ನು ತೆಗಳಬೇಡಿರಿ ಇದರಿಂದ ಅವರು ಬಹುದೇವಾರಾಧನೆಗಿಂತಲೂ ಮುಂದುವರಿದು ಅಜ್ಞಾನದಿಂದ ಅಲ್ಲಾಹನನ್ನು ತೆಗಳತೊಡಗುವರು ನಾವು ಇದೇ ರೀತಿಯಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಅದರ ಕರ್ಮವನ್ನು ಚೆಲುವಾಗಿಸಿದ್ದೇವೆ ಅನಂತರ ಅವರಿಗೆ ತಮ್ಮ ಪ್ರಭುವಿನ ಕಡೆಗೆ ಮರಳಿ ಸಾಗಲಿಕ್ಕಿದೆ ಆಗ ಅವನು ಅವರೇನು ಮಾಡುತ್ತಿದ್ದರೆಂಬುದನ್ನು ಅವರಿಗೆ ತೋರಿಸಿಕೊಡುವನು ನಮ್ಮ ಮುಂದೆ ಒಂದು ನಿದರ್ಶನವೂ ಅರ್ಥಾತ್ ಪವಾಡವೂ ಬಂದುಬಿಟ್ಟರೆ ನಾವು ಅದರ ಮೇಲೆ ವಿಶ್ವಾಸವಿಡುವೆವೆಂದು ಇವರು ಆಣೆಯ ಮೇಲೆ ಆಣೆ ಹಾಕುತ್ತಾ ಹೇಳುತ್ತಾರೆ ಓ ಪೈಗಂಬರರೆ ನಿದರ್ಶನಗಳು ಅಲ್ಲಾಹನ ಬಳಿ ಇವೆ ಎಂದು ಹೇಳಿರಿ ನಿದರ್ಶನಗಳು ಬಂದು ಬಿಟ್ಟರೂ ಇವರು ವಿಶ್ವಾಸವಿಡುವವರಲ್ಲವೆಂದು ನಿಮಗೆ ತಿಳಿಯಪಡಿಸುವುದು ಹೇಗೆ ಇವರು ಮೊದಲ ಬಾರಿ ಈ ಗ್ರಂಥದ ಮೇಲೆ ವಿಶ್ವಾಸವಿಡದಂತೆಯೇ ನಾವು ಇವರ ಹೃದಯಗಳನ್ನೂ ದೃಷ್ಟಿಗಳನ್ನು ತಿರುಗಿಸಿ ಬಿಡುತ್ತಿದ್ದೇವೆ ತಮ್ಮ ಉದ್ದಟತನದಲ್ಲಿ ಅಲೆದಾಡುತ್ತಿರಲು ನಾವು ಇವರನ್ನು ಬಿಟ್ಟು ಬಿಡುತ್ತೇವೆ ನಾವು ಇವರ ಮೇಲೆ ದೇವಚರರನ್ನು ಅವತೀರ್ಣಗೊಳಿಸುತ್ತಿದ್ದರು ಸತ್ತವರು ಇವರೊಡನೆ ಮಾತಾಡುತ್ತಿದ್ದರು ಇವರ ಕಣ್ಣ ಮುಂದೆ ನಾವು ಅಖಿಲ ಜಗತ್ತಿನಲ್ಲಿರುವ ವಸ್ತುಗಳನ್ನು ಒಟ್ಟುಗೂಡಿಸುತ್ತಿದ್ದರು ಇವರು ವಿಶ್ವಾಸವಿಡಬೇಕೆಂದು ಅಲ್ಲಾಹನ ವಿಧಿ ಇಲ್ಲದೆ ಇರುತ್ತಿದ್ದರೆ ಇವರು ವಿಶ್ವಾಸವಿಡುತ್ತಿರಲಿಲ್ಲ ಆದರೆ ಹೆಚ್ಚಿನವರು ಅವಿವೇಕದ ಮಾತುಗಳನ್ನಾಡುತ್ತಾರೆ ನಾವಂತೂ ಇದೇ ರೀತಿಯಲ್ಲಿ ಮಾನವ ಶೈತಾನರನ್ನೂ ಯಕ್ಷ ಶೈತಾನರನ್ನೂ ಪ್ರತಿಯೊಬ್ಬ ಪ್ರವಾದಿಯ ಶತ್ರುಗಳನ್ನಾಗಿ ಮಾಡಿರುವೆವು ಇವರು ಮನಮೋಹಕ ಮಾತುಗಳನ್ನು ವಂಚನೆಯ ರೂಪದಲ್ಲಿ ಪರಸ್ಪರರ ಮನಸ್ಸಿನೊಳಗೆ ಇಳಿಸುತ್ತಿರುತ್ತಾರೆ ಇವರು ಹಾಗೆ ಮಾಡಬಾರದೆಂದು ನಿಮ್ಮ ಪ್ರಭುವಿನ ವಿಧಿ ಇರುತ್ತಿದ್ದರೆ ಇವರು ಎಂದಿಗೂ ಹಾಗೆ ಮಾಡುತ್ತಿರಲಿಲ್ಲ ಇವರು ತಮ್ಮ ಸ್ವಕಲ್ಪಿತ ಆರೋಪಗಳಲ್ಲೇ ಬಿದ್ದುಕೊಂಡಿರುವಂತೆ ಇವರನ್ನು ಇವರಷ್ಟಕ್ಕೆ ಬಿಟ್ಟುಬಿಡಿರಿ. ಪರಲೋಕದ ಮೇಲೆ ವಿಶ್ವಾಸವಿಡದವರ ಹೃದಯಗಳಲ್ಲಿ ಈ ಮನಮೋಹಕ ವಂಚನೆಯ ಕಡೆಗೆ ಒಲವುಂಟಾಗಿ ಅವರು ಅದರಿಂದ ತೃಪ್ತರಾಗಲೆಂದು ಅವರು ಗಳಿಸಲಿಚ್ಛಿಸುವ ಕೆಡುಕುಗಳನ್ನು ಗಳಿಸಿಕೊಳ್ಳಲೆಂದು ನಾವು ಅವರನ್ನು ಇದನ್ನೆಲ್ಲ ಮಾಡಲು ಬಿಡುತ್ತೇವೆ ವಸ್ತುಸ್ಥಿತಿ ಹೀಗಿರುವಾಗ ನಾನು ಅಲ್ಲಾಹನ ಹೊರತು ಬೇರಾವನಾದರೂ ತೀರ್ಮಾನ ಮಾಡುವವನನ್ನು ಹುಡುಕಬೇಕೇ ವಸ್ತುತಃ ಅವನು ವಿವರಪೂರ್ಣವಾದ ಗ್ರಂಥವನ್ನು ನಿಮ್ಮ ಕಡೆಗೆ ಅವತೀರ್ಣಗೊಳಿಸಿರುತ್ತಾನೆ ನಿಮಗಿಂತ ಮೊದಲು ಗ್ರಂಥ ನೀಡಲ್ಪಟ್ಟವರು ಈ ಗ್ರಂಥವು ನಿಮ್ಮ ಪ್ರಭುವಿನ ಕಡೆಯಿಂದಲೇ ಸತ್ಯಸಹಿತ ಅವತೀರ್ಣಗೊಂಡಿದೆ ಎಂಬುದನ್ನು ತಿಳಿದಿರುತ್ತಾರೆ ಆದುದರಿಂದ ಸಂಶಯಗ್ರಸ್ತರಾದವರಲ್ಲಾಗಬೇಡಿರಿ ನಿಮ್ಮ ಪ್ರಭುವಿನ ವಚನವು ಸತ್ಯ ಮತ್ತು ನ್ಯಾಯದ ದೃಷ್ಟಿಯಿಂದ ಪರಿಪೂರ್ಣವಾಗಿದೆ ಅವನ ಆದೇಶಗಳಲ್ಲಿ ಯಾರೂ ಬದಲಾವಣೆ ಮಾಡುವವರಿಲ್ಲ ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ ಓ ಪೈಗಂಬರರೆ ನೀವು ಭೂನಿವಾಸಿಗಳಲ್ಲಿ ಹೆಚ್ಚಿನವರ ಹೇಳಿಕೆಯಂತೆ ನಡೆದರೆ ಅವರು ನಿಮ್ಮನ್ನು ಅಲ್ಲಾಹನ ಮಾರ್ಗದಿಂದ ತಪ್ಪಿಸಿ ಬಿಡುವರು ಅವರಂತೂ ಕೇವಲ ಗುಮಾನಿಯನ್ನನುಸರಿಸಿ ಊಹಾಪೋಹೆಗಳ ಪ್ರಕಾರ ವರ್ತಿಸುತ್ತಾರೆ ವಾಸ್ತವದಲ್ಲಿ ನಿಮ್ಮ ಪ್ರಭುವಿನ ಮಾರ್ಗದಿಂದ ಯಾರು ದೂರ ಸರಿದಿರುತ್ತಾನೆ ಮತ್ತು ಯಾರು ನೇರ ಮಾರ್ಗದಲ್ಲಿದ್ದಾನೆಂಬುದನ್ನು ಅವನು ಚೆನ್ನಾಗಿ ಅರಿತಿರುತ್ತಾನೆ ನೀವು ಅಲ್ಲಾಹನ ಸೂಕ್ತಗಳಲ್ಲಿ ವಿಶ್ವಾಸವಿಧಿಸುತ್ತೀರಾದರೆ ಅಲ್ಲಾಹನ ನಾಮ ಉರಿಸಲ್ಪಟ್ಟಿರುವ ಪ್ರಾಣಿಯ ಮಾಂಸವನ್ನು ತಿನ್ನಿರಿ ನೀವು ಅಲ್ಲಾಹನ ನಾಮ ಉಚ್ಚರಿಸಲ್ಪಟ್ಟ ವಸ್ತುವನ್ನು ತಿನ್ನದೇ ಇರಲು ಕಾರಣವೇನು ನಿಜವಾಗಿ ವಿವಶಾವಸ್ಥೆಯ ವಿನಃ ಇತರ ಎಲ್ಲ ಸ್ಥಿತಿಗಳಲ್ಲಿಯೂ ಅಲ್ಲಾಹನು ನಿಷೇಧಿಸಿರುವ ವಸ್ತುಗಳ ವಿವರವನ್ನು ನಿಮಗೆ ತಿಳಿಸಿಕೊಡಲಾಗಿದೆ ನಿಶ್ಚಯವಾಗಿಯೂ ಹೆಚ್ಚಿನವರು ಜ್ಞಾನವಿಲ್ಲದೆ ಕೇವಲ ತಮ್ಮ ಅಭಿಲಾಷೆಗಳಿಂದಾಗಿ ಪಥಭೃಷ್ಟ ಮಾತುಗಳನ್ನಾಡುತ್ತಾರೆ ಹದತಪ್ಪಿ ನಡೆಯುತ್ತಿರುವ ಇವರನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು ನೀವು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಪಾಪಕಾರ್ಯಗಳಿಂದ ದೂರವಿರಿ ಪಾಪಗಳಿಸುವವರು ತಮ್ಮ ಗಳಿಕೆಯ ಪ್ರತಿಫಲ ಪಡೆದೇ ತೀರುವರು ಅಲ್ಲಾಹನ ನಾಮ ಉಚ್ಚರಿಸದೆ ವಧಿಸಲ್ಪಟ್ಟ ಪ್ರಾಣಿಯ ಮಾಂಸ ತಿನ್ನಬೇಡಿರಿ ಹೀಗೆ ಮಾಡುವುದು ಧರ್ಮಭೃಷ್ಟತೆ ನಿಮ್ಮೊಡನೆ ಜಗಳ ಶೈತಾನರು ತಮ್ಮ ಸಂಗಾತಿಗಳ ಮನಸ್ಸಿನಲ್ಲಿ ಸಂಶಯ ಮತ್ತು ಆಕ್ಷೇಪಣೆಗಳನ್ನು ಉಂಟು ನೀವು ಅವರ ಅನುಸರಣೆ ಸ್ವೀಕರಿಸಿದರೆ ಖಂಡಿತವಾಗಿಯೂ ನೀವು ಬಹುದೇವ ವಿಶ್ವಾಸಿಗಳು ಹಿಂದೆ ಸತ್ತಿದ್ದು ಅನಂತರ ನಾವು ಜೀವದಾನ ಮಾಡಿ ಜನರ ಮಧ್ಯೆ ಜೀವನ ಮಾರ್ಗದಲ್ಲಿ ಮುಂದುವರಿಯಲು ಬೇಕಾದ ಬೆಳಕನ್ನು ದಯಪಾಲಿಸಿದ ಓರ್ವ ವ್ಯಕ್ತಿಯು ಅಂಧಕಾರದಲ್ಲಿ ಬಿದ್ದುಕೊಂಡಿರುವ ಮತ್ತು ಯಾವ ರೀತಿಯಲ್ಲಿಯೂ ಅವುಗಳಿಂದ ಎದ್ದು ವ್ಯಕ್ತಿಯಂತೆ ಆಗಬಲ್ಲೆನೆ ಸತ್ಯ ಇದೇ ರೀತಿಯಲ್ಲಿ ಅವರ ಕರ್ಮಗಳು ಸುಂದರವಾಗಿ ತೋರುವಂತೆ ಮಾಡಲಾಗಿದೆ ಇದೇ ರೀತಿ ನಾವು ಪ್ರತಿಯೊಂದು ಊರಿನಲ್ಲಿ ತಮ್ಮ ವಂಚನೆ ಮತ್ತು ಕುತಂತ್ರಗಳ ಜಾಲವನ್ನು ಹರಡಲು ಅದರ ದೊಡ್ಡ ದೊಡ್ಡ ಅಪರಾಧಿಗಳನ್ನು ಹಚ್ಚಿಬಿಟ್ಟಿದ್ದೇವೆ ವಾಸ್ತವದಲ್ಲಿ ಅವರು ತಮ್ಮ ಮೋಸದ ಜಾಲದಲ್ಲಿ ತಾವೇ ಸಿಕ್ಕಿಬೀಳುತ್ತಾರೆ ಆದರೆ ಅವರಿಗೆ ಅದರ ಬೋಧವಿಲ್ಲ ಅವರ ಮುಂದೆ ಯಾವುದಾದರೂ ನಿದರ್ಶನ ಬಂದಾಗ ಅಲ್ಲಾಹನ ಸಂದೇಶವಾಹಕರಿಗೆ ಸಿಕ್ಕಿರುವ ವಸ್ತು ಸ್ವತಃ ನಮಗೆ ಸಿಗುವವರೆಗೂ ನಾವು ವಿಶ್ವಾಸವಿರಿಸಲಾರೆವು ಎಂದು ಅವರು ಹೇಳುತ್ತಾರೆ ತನ್ನ ಸಂದೇಶವಾಹಕತ್ವದ ಕಾರ್ಯವನ್ನು ಯಾರಿಂದ ಹೇಗೆ ಮಾಡಿಸಬೇಕೆಂಬುದನ್ನು ಅಲ್ಲಾಹು ಬಹಳ ಚೆನ್ನಾಗಿ ಬಲ್ಲನು ಈ ಅಪರಾಧಿಗಳು ತಮ್ಮ ಧೂರ್ತತನದ ಫಲವಾಗಿ ಅಲ್ಲಾಹನ ಬಳಿ ಅವಮಾನಕ್ಕೆ ಹಾಗೂ ಕಠಿಣ ಯಾತನೆಗೆ ಒಳಗಾಗುವ ಕಾಲ ಸನ್ನಿಹಿತವಾಗಿದೆ ಆದರೆ ಸತ್ಯವೇನೆಂದರೆ ಅಲ್ಲಾಹು ಯಾರಿಗ ಸನ್ಮಾರ್ಗ ನೀಡಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ಇಸ್ಲಾಮಿಗಾಗಿ ತೆರೆದು ಮತ್ತು ಯಾರನ್ನು ಪಥಭ್ರಷ್ಟತೆಯಲ್ಲಿ ಇಡಲು ಇಚ್ಛಿಸುತ್ತಾನೋ ಅವನ ಹೃದಯವನ್ನು ಸಂಕೀರ್ಣಗೊಳಿಸುತ್ತಾನೆ ಇಸ್ಲಾಮಿನ ಬಗ್ಗೆ ಯೋಚಿಸುತ್ತಲೇ ಅವನಿಗೆ ತನ್ನ ಆತ್ಮವು ಆಕಾಶಕ್ಕೆ ಹಾರಿಹೋಗುತ್ತಿರುವುದೋ ಎಂದು ಭಾಸವಾಗುವಂತೆ ಅದನ್ನು ಅದುಮುತ್ತಾನೆ ಹೀಗೆ ಅಲ್ಲಾಹು ಸತ್ಯದಿಂದ ಪರಾರಿ ಮತ್ತು ಆ ತಿರಸ್ಕಾರದ ಮಾಲಿನ್ಯವನ್ನು ವಿಶ್ವಾಸವಿಡದವರ ಮೇಲೆ ಹೇರಿಬಿಡುತ್ತಾನೆ ನಿಜವಾಗಿ ಈ ಮಾರ್ಗ ನಿಮ್ಮ ಪ್ರಭುವಿನ ನೇರ ಮಾರ್ಗವಾಗಿರುತ್ತದೆ ಮತ್ತು ಉಪದೇಶವನ್ನು ಸ್ವೀಕರಿಸುವವರಿಗೆ ಅದರ ಕುರುಹುಗಳು ವಿಶದೀಕರಿಸಲ್ಪಟ್ಟಿವೆ ಅವರ ಪ್ರಭುವಿನ ಬಳಿ ಅವರಿಗಾಗಿ ಶಾಂತಿಸದನವಿದೆ ಮತ್ತು ಅವರು ಕೈಕೊಂಡ ಸರಿಯಾದ ಕರ್ಮವಿಧಾನದ ಕಾರಣ ಅವನು ಅವರ ಸಂರಕ್ಷಕನಾಗಿರುತ್ತಾನೆ ಅಲ್ಲಾಹೋ ಇವರೆಲ್ಲರನ್ನು ಸುತ್ತುವರಿದು ಒಟ್ಟುಗೂಡಿಸುವ ದಿನ ಯಕ್ಷ ಶೈತಾನರನ್ನುದ್ದೇಶಿಸಿ ಓ ಯಕ್ಷಕೂಟವೇ ನೀವಂತೂ ಮಾನವ ಚೆನ್ನಾಗಿ ಮೋಸ ಎಂದು ಹೇಳುವನು ಮನುಷ್ಯರ ಪೈಕಿ ಅವರ ಆಪ್ತ ಮಿತ್ರರಾದವರು ಪ್ರಭು ನಮ್ಮಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾನೆ ಈಗ ನೀನು ನಮಗಾಗಿ ನಿಶ್ಚಯಿಸಿದ್ದ ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ ಎಂದು ಹೇಳುವರು ಆಗ ಅಲ್ಲಾಹು ಈಗ ನರಕಾಗ್ನಿಯೇ ನಿಮ್ಮ ವಾಸಸ್ಥಾನವಾಗಿದ್ದು ಅದರಲ್ಲಿ ನೀವು ಸದಾ ವಾಸಿಸುವಿರಿ ಎಂದು ಹೇಳುವನು ಅಲ್ಲಾಹು ಯಾರನ್ನು ರಕ್ಷಿಸಲಿಚ್ಛಿಸುವನೋ ಅವರು ಮಾತ್ರ ಅದರಿಂದ ರಕ್ಷಣೆ ಹೊಂದುವರು ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಮಹಾ ಧೀಮಂತನೂ ಆಗಿರುತ್ತಾನೆ ಹೀಗೆ ಅಕ್ರಮಿಗಳು ಭೂಲೋಕದಲ್ಲಿ ಪರಸ್ಪರ ಕೂಡಿಕೊಂಡು ಮಾಡುತ್ತಿದ್ದ ದುಡಿಮೆಯ ಕಾರಣದಿಂದ ನಾವು ಪರಲೋಕದಲ್ಲಿ ಅವರನ್ನು ಪರಸ್ಪರರ ಸಂಗಾತಿಗಳಾಗಿ ಮಾಡುವೆವು ಓ ಯಕ್ಷ ಮತ್ತು ಮಾನವ ನಿಮಗೆ ನನ್ನ ನಿದರ್ಶನಗಳನ್ನು ಕೇಳಿಸುತ್ತಾ ಇಂದಿನ ಪರಿಣಾಮದ ಬಗ್ಗೆ ಎಚ್ಚರಿಸಲಿಕ್ಕಾಗಿ ನಿಮ್ಮ ಬಳಿಗೆ ನಿಮ್ಮೊಳಗಿಂದಲೇ ಸಂದೇಶವಾಹಕರು ಬಂದಿರಲಿಲ್ಲವೇ ಎಂದು ಆ ಸಂದರ್ಭದಲ್ಲಿ ಅಲ್ಲಾಹು ಅವರೊಡನೆ ಕೇಳುವನು ಅವರು ನಿಜ ನಮ್ಮ ವಿರುದ್ಧ ನಾವೇ ಸಾಕ್ಷಿ ಹೇಳುತ್ತೇವೆ ಎನ್ನುವರು ಇಂದು ಲೌಕಿಕ ಜೀವನವು ಇವರನ್ನು ವಂಚನೆಗೊಳಪಡಿಸಿರುತ್ತದೆ ಆದರೆ ಆಗ ಅವರು ನಾವು ಸತ್ಯ ನಿಷೇಧಿಗಳಾಗಿದ್ದೆವೆಂದು ತಮ್ಮ ವಿರುದ್ಧ ತಾವೇ ಸಾಕ್ಷಿ ಹೇಳುವರು ನಿಮ್ಮ ಪ್ರಭು ನಾಡಿನ ನಿವಾಸಿಗಳು ವಾಸ್ತವಿಕತೆಯ ಬಗ್ಗೆ ಬೋಧರಹಿತರಾಗಿದ್ದಾಗ ಅಕ್ರಮವಾಗಿ ಆ ನಾಡುಗಳನ್ನು ನಾಶಗೊಳಿಸುವವನಾಗಿರಲಿಲ್ಲ ಎಂಬುದು ಸಾಬೀತಾಗಲಿಕ್ಕಾಗಿ ಅವರಿಂದ ಈ ಸಾಕ್ಷ್ಯವನ್ನು ಪಡೆಯಲಾಗುವುದು ಪ್ರತಿಯೊಬ್ಬನ ಸ್ಥಾನವು ಅವನ ಕರ್ಮಕ್ಕನುಸಾರವಾಗಿರುತ್ತದೆ ಮತ್ತು ನಿಮ್ಮ ಪ್ರಭು ಜನರ ಕರ್ಮಗಳ ಬಗ್ಗೆ ಅಲಕ್ಷನಾಗಿರುವುದಿಲ್ಲ ನಿಮ್ಮ ಪ್ರಭು ನಿರಪೇಕ್ಷನು ಮತ್ತು ದಯೆಯೂ ಅವನ ಧೋರಣೆಯಾಗಿದೆ ಅವನು ನಿಮ್ಮನ್ನು ಬೇರೆ ಕೆಲವರ ವಂಶದಿಂದ ಉದ್ಭೂತಗೊಳಿಸಿದಂತೆ ಅವನಿಚ್ಛಿಸಿದರೆ ನಿಮ್ಮನ್ನು ನೀಗಿಸಿ ನಿಮ್ಮ ಸ್ಥಾನದಲ್ಲಿ ತನಗಿಷ್ಟ ಬಂದವರನ್ನು ತರಬಲ್ಲನು ನಿಮಗೆ ಯಾವುದರ ವಾಗ್ದಾನ ಮಾಡಲಾಗುತ್ತಿದೆಯೋ ಅದು ಬಂದೆತ್ತೀರುವುದು ಖಚಿತ ನೀವು ಅಲ್ಲಾಹನನ್ನು ಮಣಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಓ ಪೈಗಂಬರರೆ ಹೇಳಿರಿ ಜನರೇ ನೀವು ನಿಮ್ಮ ಸ್ಥಾನದಲ್ಲಿ ಕಾರ್ಯನಿರತರಾಗಿರಿ ನಾನು ನನ್ನ ಸ್ಥಾನದಲ್ಲಿ ಕಾರ್ಯನಿರತನಾಗಿರುತ್ತೇನೆ ಅಂತಿಮ ಪರಿಣಾಮ ಯಾರ ಪಾಲಿಗೆ ಹಿತಕರವಾಗಿರುವುದೆಂಬುದು ಸದ್ಯವೇ ನಿಮಗೆ ತಿಳಿದು ನಿಶ್ಚಯವಾಗಿಯೂ ಅಕ್ರಮಿಗಳು ಎಂದಿಗೂ ಯಶಸ್ಸು ಪಡೆಯಲಾರರು ಇವರು ಅಲ್ಲಾಹನಿಗೆ ಸ್ವತಃ ಆತನೇ ಉಂಟುಮಾಡಿದ ಹೊಲ ಮತ್ತು ಜಾನುವಾರುಗಳಲ್ಲಿ ಒಂದಂಶವನ್ನು ನಿಶ್ಚಯಿಸಿದ್ದಾರೆ ಮತ್ತು ಇದು ಅಲ್ಲಾಹನಿಗೆ ಮತ್ತು ಇದು ನಾವು ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳಿಗೆಂದು ತಾವೇ ಹೇಳಿಕೊಳ್ಳುತ್ತಾರೆ ಆ ಬಳಿಕ ಇವರು ತಮ್ಮ ಸಹಭಾಗಿಗಳಿಗೆ ನಿಶ್ಚಯಿಸಿದ ಪಾಲು ಅಲ್ಲಾಹನಿಗೆ ಮುಟ್ಟುವುದಿಲ್ಲ ಆದರೆ ಅಲ್ಲಾಹನಿಗೆ ನಿಶ್ಚಯಿಸಿದ ಪಾಲು ಇವರ ಸಹಭಾಗಿಗಳಿಗೆ ತಲುಪಿಬಿಡುತ್ತದೆ ಎಂತಹ ಕೆಟ್ಟ ತೀರ್ಮಾನ ಮಾಡುತ್ತಾರು ಇದೇ ರೀತಿಯಲ್ಲಿ ಅನೇಕ ಬಹುದೇವ ವಿಶ್ವಾಸಿಗಳಿಗೆ ಅವರ ಸಹಭಾಗಿಗಳು ತಮ್ಮ ಮಕ್ಕಳ ವಧೆಯನ್ನು ಮನೋಹರಗೊಳಿಸಿಬಿಟ್ಟಿದ್ದಾರೆ ಇದು ಅವರನ್ನು ವಿನಾಶಕ್ಕೊಳಪಡಿಸಲಿಕ್ಕಾಗಿ ಮತ್ತು ಅವರ ಪಾಲಿಗೆ ಅವರ ಧರ್ಮವನ್ನು ಸಂದೇಹಾಸ್ಪದಗೊಳಿಸಲಿಕ್ಕಾಗಿ ಅಲ್ಲಾಹ ನಿಚ್ಚಿಸುತ್ತಿದ್ದರೆ ಇವರು ಹಾಗೆ ಮಾಡುತ್ತಿರಲಿಲ್ಲ ಆದುದರಿಂದ ಇವರು ತಮ್ಮ ಸುಳ್ಳು ಸೃಷ್ಟನೆಯಲ್ಲೇ ಬಿದ್ದಿರಲಿಕ್ಕಾಗಿ ಇವರನ್ನು ಬಿಟ್ಟು ಇವರು ಈ ಪ್ರಾಣಿಗಳು ಈ ಹೊಲಗಳು ಸುರಕ್ಷಿತವಾಗಿವೆ ಇವುಗಳನ್ನು ನಾವು ಉಣಿಸಲಿಚ್ಚಿಸುವವರು ಮಾತ್ರ ಉಣ್ಣಬಹುದು ಎನ್ನುತ್ತಾರೆ ವಸ್ತುತಃ ಈ ನಿರ್ಬಂಧವು ಇವರ ಸ್ವಕಲ್ಪಿತವಾಗಿದೆ ಹಾಗೆಯೇ ಕೆಲವು ಪ್ರಾಣಿಗಳ ಮೇಲೆ ಸವಾರಿ ಮಾಡುವುದು ಬಾರ ನಿಷೇಧಿಸಲ್ಪಟ್ಟಿದೆ ಮತ್ತು ಇವರು ಅಲ್ಲಾಹನ ನಾಮವನ್ನುಚ್ಚರಿಸದ ಕೆಲವು ಪ್ರಾಣಿಗಳೂ ಇವೆ ಇವೆಲ್ಲವೂ ಅವರು ಅಲ್ಲಾಹನ ಮೇಲೆ ಹೊರಿಸಿರುವ ಆರೋಪಗಳು ಅಲ್ಲಾಹು ಅವರಿಗೆ ಈ ಸುಳ್ಳಾರೋಪಗಳ ಪ್ರತಿಫಲವನ್ನು ಸದ್ಯದಲ್ಲೇ ಕೊಡುವನು ಈ ಪ್ರಾಣಿಗಳ ಹೊಟ್ಟೆಯೊಳಗಿರುವುದು ನಮ್ಮ ಪುರುಷರಿಗೆ ಕಾದಿರಿಸಿದ್ದೆಂದು ನಮ್ಮ ಸ್ತ್ರೀಯರಿಗೆ ಅದು ನಿಷಿದ್ಧವಾಗಿರುತ್ತದೆಂದು ಅದು ಸತ್ತಿದ್ದರೆ ಮಾತ್ರ ಉಭಯತ್ರರು ಅದನ್ನು ತಿನ್ನುವುದರಲ್ಲಿ ಭಾಗಿಗಳಾಗಬಹುದೆಂದು ಅವರು ಹೇಳುತ್ತಾರೆ ಅವರ ಈ ಕಲ್ಪಿತ ಮಾತುಗಳಿಗಾಗಿ ಅವರ ಪ್ರತಿಫಲವನ್ನು ಅಲ್ಲಾಹು ಅವರಿಗೆ ಕೊಟ್ಟೇತಿರುವನು ನಿಶ್ಚಯವಾಗಿಯೂ ಅವನು ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ ನಿಶ್ಚಯವಾಗಿಯೂ ತಮ್ಮ ಮಕ್ಕಳನ್ನು ಅಜ್ಞಾನ ಮತ್ತು ತಿಳಿಗೇಡಿತನದಿಂದ ವಧಿಸಿದವರು ಅಲ್ಲಾಹನು ಪ್ರದಾನ ಮಾಡಿದ ಅನ್ನಾಧಾರವನ್ನು ಸುಳ್ಳು ಸೃಷ್ಟನೆಯೊಂದಿಗೆ ನಿಷೇಧ ಮಾಡಿಕೊಂಡವರು ನಷ್ಟದಲ್ಲಿ ಬಿದ್ದರು ನಿಶ್ಚಯವಾಗಿಯೂ ಅವರು ಪಥಭೃಷ್ಟರಾದರು ಮತ್ತು ಎಷ್ಟು ಮಾತ್ರಕ್ಕೂ ಅವರು ಸನ್ಮಾರ್ಗ ಹೊಂದುವವರಲ್ಲಾಗಿರಲಿಲ್ಲ ತರತರದ ಉದ್ಯಾನಗಳನ್ನು ದ್ರಾಕ್ಷಾ ತೋಟಗಳನ್ನು ಖರ್ಜೂರ ತೋಟಗಳನ್ನು ಬೆಳೆಗಳನ್ನೂ ಬೆಳೆಸಿದವನು ಅಲ್ಲಾಹನೇ ಅವುಗಳಿಂದ ತರತರದ ಆಹಾರ ಪದಾರ್ಥಗಳು ಸಿಗುತ್ತವೆ ಅವುಗಳ ಫಲಗಳು ಆಕಾರದಲ್ಲಿ ಏಕಪ್ರಕಾರವಾಗಿದ್ದು ರುಚಿಯಲ್ಲಿ ಭಿನ್ನವಾಗಿರುತ್ತವೆ ಅವುಗಳು ಫಲಿಸಿದಾಗ ಫಲಗಳನ್ನು ತಿನ್ನಿರಿ ಅವುಗಳ ಬೆಳೆಯನ್ನು ಕೊಯ್ದಾಗ ಅಲ್ಲಾಹನ ಹಕ್ಕನ್ನು ಸಂದಾಯ ಮತ್ತು ದುರ್ವ್ಯಯ ಮಾಡಬೇಡಿರಿ ದುರ್ವ್ಯಯ ಮಾಡುವವರನ್ನು ಅಲ್ಲಾಹು ಮೆಚ್ಚುವುದಿಲ್ಲ ಜಾನುವಾರುಗಳಲ್ಲಿ ಸವಾರಿ ಮತ್ತು ಹೊರೆ ಹೊರುವುದಕ್ಕಾಗಿ ಉಪಯೋಗವಾಗುವವುಗಳನ್ನು ತಿನ್ನಲು ಮತ್ತು ಹಾಸಲು ಉಪಯೋಗವಾಗುವವುಗಳನ್ನು ಉಂಟುಮಾಡಿದವನು ಅವನೇ ಅಲ್ಲಾಹು ನಿಮಗೆ ದಯಪಾಲಿಸಿದ ವಸ್ತುಗಳಿಂದ ತಿನ್ನಿರಿ ಮತ್ತು ಶೈತಾನನನ್ನು ಅನುಸರಿಸಬೇಡಿರಿ ನಿಶ್ಚಯವಾಗಿಯೂ ಅವನು ನಿಮ್ಮ ಪ್ರತ್ಯಕ್ಷ ಶತ್ರು ಇವು ಎಂಟು ಗಂಡು ಹೆಣ್ಣುಗಳು ಎರಡು ಕುರಿಯ ಜಾತಿಯಿಂದ ಮತ್ತು ಎರಡು ಆಡಿನ ಜಾತಿಯಿಂದ ಓ ಪೈಗಂಬರರೆ ಇವರೊಡನೆ ಕೇಳಿರಿ ಅಲ್ಲಾಹು ನಿಷೇಧಿಸಿರುವುದು ಇವುಗಳ ಗಂಡನ್ನೇ ಅಥವಾ ಹೆಣ್ಣನ್ನೇ ಅಥವಾ ಕುರಿಗಳ ಮತ್ತು ಆಡುಗಳ ಹೊಟ್ಟೆಯೊಳಗಿರುವ ಮರಿಗಳನ್ನೇ ನೀವು ಸತ್ಯವಂತರಾಗಿದ್ದರೆ ಸರಿಯಾದ ಜ್ಞಾನದೊಂದಿಗೆ ನನಗೆ ತಿಳಿಸಿರಿ ಇದೇ ರೀತಿಯಲ್ಲಿ ಎರಡು ಒಂಟೆಯ ಜಾತಿಯಿಂದ ಮತ್ತು ಎರಡು ದನದ ಜಾತಿಯಿಂದ ಇವೆ ಕೇಳಿರಿ ಅಲ್ಲಾಹು ನಿಷೇಧಿಸಿರುವುದು ಇವುಗಳ ಗಂಡನ್ನೇ ಅಥವಾ ಹೆಣ್ಣನ್ನೇ ಅಥವಾ ಒಂಟೆ ಮತ್ತು ದನದ ಹೊಟ್ಟೆಯೊಳಗಿರುವ ಕರುಗಳನ್ನೇ ಅಲ್ಲಾಹನು ಇವುಗಳನ್ನು ನಿಷೇಧಿಸಿದ ಆಜ್ಞೆ ಕೊಟ್ಟಾಗ ನೀವು ಉಪಸ್ಥಿತರಿದ್ದೀರಾ ಜ್ಞಾನವಿಲ್ಲದೆ ಜನರನ್ನು ತಪ್ಪುದಾರಿಗಳೆಯಲಿಕ್ಕಾಗಿ ಅಲ್ಲಾಹನ ಮೇಲೆ ಮಿಥ್ಯಾರೋಪ ಹೊರಿಸುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು ನಿಶ್ಚಯವಾಗಿಯೂ ಅಲ್ಲಾಹು ಇಂತಹ ಅಕ್ರಮಿಗಳಿಗೆ ಮಾರ್ಗದರ್ಶನವನ್ನೀಯುವುದಿಲ್ಲ ಓ ಪೈಗಂಬರರೆ ಅವರೊಡನೆ ಹೇಳಿರಿ ನನ್ನ ಬಂದಿರುವ ದಿವ್ಯವಾಣಿಯಲ್ಲಂತೂ ಶವ ಅಥವಾ ಸುರಿಸಲ್ಪಟ್ಟ ರಕ್ತ ಅಥವಾ ಹಂದಿಯ ಮಾಂಸ ಅದು ಮಲಿನವಾಗಿರುವುದರಿಂದ ಅಥವಾ ಅಲ್ಲಾಹನ ಹೊರತು ಇತರರ ಹೆಸರಲ್ಲಿ ಬಲಿ ಕೊಡಲ್ಪಟ್ಟದ್ದು ಅದು ಧರ್ಮಭೃಷ್ಟವಾಗಿರುವುದರಿಂದ ಇವಲ್ಲದೆ ಇನ್ನಾವ ವಸ್ತುವು ತಿನ್ನುವವನಿಗೆ ನಿಷಿದ್ಧವಾಗಿರುವುದನ್ನು ನಾನು ಕಾಣುವುದಿಲ್ಲ ಆದರೆ ಒಬ್ಬನೂ ವಿವಶಾವಸ್ಥೆಯಲ್ಲಿ ಆಜ್ಞೋಲ್ಲಂಘನೆಯ ಉದ್ದೇಶವಿಲ್ಲದೆ ಇವುಗಳ ಪೈಕಿ ಏನನ್ನಾದರೂ ತಿಂದರೆ ಮತ್ತು ಅಗತ್ಯದ ಮೇರೆಯನ್ನು ಮೀರದೇ ಇದ್ದರೆ ನಿಮ್ಮ ಪ್ರಭು ಕ್ಷಮಾಶೀಲನೂ ಕರುಣಾನಿಧಿಯೂ ಯಹೂದಿತ್ವವನ್ನು ಸ್ವೀಕರಿಸಿಕೊಂಡವರ ಮೇಲೆ ನಾವು ಎಲ್ಲ ಉಗುರುಳ್ಳ ಪ್ರಾಣಿಗಳನ್ನು ನಿಷೇಧಿಸಿದ್ದೆವು ಬೆನ್ನು ಅಥವಾ ಕರುಳುಗಳಿಗೆ ತಗಲಿದ ಅಥವಾ ಎಲುಬಿಗೆ ತಾಗಿಕೊಂಡಿರುವ ಕೊಬ್ಬಿನ ಹೊರತು ದನ ಮತ್ತು ಆಡಿನ ಕೊಬ್ಬನ್ನು ನಿಷಿದ್ಧಗೊಳಿಸಿದ್ದೆವು ನಾವು ಅವರಿಗೆ ಅವರ ಬಂಡಾಯಕ್ಕೆ ಕೊಟ್ಟ ಶಿಕ್ಷೆಯಿದು ನಿಶ್ಚಯವಾಗಿಯೂ ನಾವು ಹೇಳುವುದೆಲ್ಲ ಪರಮ ಸತ್ಯವೇ ಆಗಿರುತ್ತದೆ ಇನ್ನವರು ನಿಮ್ಮನ್ನು ಸುಳ್ಳಾಗಿಸಿದರೆ ಅವರೊಡನೆ ಹೇಳಿರಿ ನಿಮ್ಮ ಪ್ರಭುವಿನ ಕೃಪಾಶ್ರಯವು ಅತಿ ವಿಶಾಲವಾಗಿದೆ ಮತ್ತು ಅವನ ಶಿಕ್ಷೆಯನ್ನು ತಡೆಗಟ್ಟಲು ಅಪರಾಧಿಗಳಿಂದ ಸಾಧ್ಯವಾಗದು ನಿಮ್ಮ ಈ ಮಾತುಗಳಿಗೆ ಉತ್ತರವಾಗಿ ಈ ವಿಶ್ವಾಸಿಗಳು ಅಲ್ಲಾಹನು ಇಚ್ಛಿಸುತ್ತಿದ್ದರೆ ನಾವು ದೇವ ಸಹಭಾಗಿತ್ವ ಮಾಡುತ್ತಿರಲಿಲ್ಲ ನಮ್ಮ ಪೂರ್ವಿಕರು ಮಾಡುತ್ತಿರಲಿಲ್ಲ ಮತ್ತು ನಾವು ಯಾವ ವಸ್ತುಗಳನ್ನು ನಿಷಿದ್ಧಗೊಳಿಸುತ್ತಿರಲಿಲ್ಲ ಎಂದು ಖಂಡಿತ ಹೇಳುವರು ಇವರಿಗಿಂತ ಮುಂಚಿನವರು ಇದೇ ತರಹದ ಮಾತುಗಳನ್ನು ಸೃಷ್ಟಿಸಿ ಸತ್ಯವನ್ನು ತಿರಸ್ಕರಿಸಿದರು ಕೊನೆಗೆ ಅವರು ನಮ್ಮ ಯಾತನೆಯ ಸವಿಯನ್ನು ಆಸ್ವಾದಿಸಿಕೊಂಡರು ಅವರೊಡನೆ ಹೇಳಿರಿ ನಿಮ್ಮ ಹತ್ತಿರ ನಮ್ಮ ಮುಂದಿರಿಸತಕ್ಕ ಜ್ಞಾನವೇನಾದರೂ ಇದೆಯೇ ನೀವಂತೂ ಕೇವಲ ಗುಮಾನಿಯಂತೆ ನಡೆಯುತ್ತೀರಿ ಮತ್ತು ಬರೇ ಊಹಾಪೋಹೆಗಳನ್ನಿರಿಸುತ್ತೀರಿ ಹೇಳಿರಿ ನಿಮ್ಮ ಆಧಾರ ಪ್ರಮಾಣಕ್ಕೆದುರು ಪರಮಾರ್ಥ ಆಧಾರ ಪ್ರಮಾಣವು ಅಲ್ಲಾಹನಲ್ಲಿದೆ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಸನ್ಮಾರ್ಗದರ್ಶನ ನೀಡುತ್ತಿದ್ದನು ಅವರೊಡನೆ ಹೇಳಿರಿ ಅಲ್ಲಾಹನೇ ಈ ವಸ್ತುಗಳನ್ನು ನಿಷಿದ್ಧಗೊಳಿಸಿರುತ್ತಾನೆಂದು ಸಾಕ್ಷ್ಯ ಹೇಳುವ ನಿಮ್ಮ ಸಾಕ್ಷಿಗಳನ್ನು ತನ್ನಿರಿ ಮತ್ತು ಅವರು ಸಾಕ್ಷಿ ಹೇಳಿಬಿಟ್ಟರೂ ನೀವು ಅವರೊಂದಿಗೆ ಸಾಕ್ಷಿ ಹೇಳಬಾರದು ಮತ್ತು ನೀವು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸುವ ಪರಲೋಕವನ್ನು ನಿರಾಕರಿಸುವ ಮತ್ತು ಇತರರನ್ನು ತಮ್ಮ ಪ್ರಭುವಿಗೆ ಸಮಾನರಾಗಿ ಮಾಡುವವರ ಅಭಿಲಾಷೆಗಳನ್ನು ಅನುಸರಿಸಬೇಡಿರಿ ಓ ಪೈಗಂಬರರೆ ನೀವು ಅವರೊಡನೆ ಹೇಳಿರಿ ಬನ್ನಿರಿ ನಿಮ್ಮ ಪ್ರಭು ನಿಮ್ಮ ಮೇಲೆ ಯಾವ ನಿರ್ಬಂಧಗಳನ್ನು ಹೊರಿಸಿರುತ್ತಾನೆಂಬುದನ್ನು ನಾನು ತಿಳಿಸುವೆನು ಅವನೊಂದಿಗೆ ಯಾವುದನ್ನು ಸಹಭಾಗಿಯನ್ನಾಗಿ ಮಾಡಬೇಡಿರಿ ಮಾತಾಪಿತರೊಂದಿಗೆ ಸೌಜನ್ಯದೊಂದಿಗೆ ವರ್ತಿಸಿರಿ ಮತ್ತು ನಿಮ್ಮ ಮಕ್ಕಳನ್ನು ದಾರಿದ್ರ್ಯದ ಭಯದಿಂದ ವಧಿಸಬೇಡಿರಿ ನಾವು ನಿಮಗೂ ಜೀವನೋಪಾಧಿಯನ್ನು ನೀಡುತ್ತೇವೆ ಅವರಿಗೂ ನೀಡುವೆವು ಮತ್ತು ಅಶ್ಲೀಲ ವಿಷಯಗಳನ್ನು ಸಮೀಪಿಸಬೇಡಿರಿ ಅದು ಪ್ರತ್ಯಕ್ಷವಿರಲಿ ಪರೋಕ್ಷವಿರಲಿ ಅಲ್ಲಾಹನು ಸನ್ಮಾನಿಸಿದ ಯಾವ ಜೀವವನ್ನು ನ್ಯಾಯದ ವಿನಹ ಕೊಲೆ ನೀವು ವಿವೇಚಿಸಬಹುದೆಂದು ಅವನು ನಿಮಗೆ ಈ ಆದೇಶಗಳನ್ನು ನೀಡಿರುತ್ತಾನೆ ಮಾತ್ರವಲ್ಲದೆ ಅನಾಥರು ಪ್ರಬುದ್ಧರಾಗುವವರೆಗೆ ಅತ್ಯುತ್ತಮ ರೀತಿಯ ಹೊರತು ಅವರ ಸೊತ್ತಿನ ಬಳಿ ಸುಳಿಯಬೇಡಿರಿ ಅಳತೆ ಮತ್ತು ತೂಕಗಳಲ್ಲಿ ಸಂಪೂರ್ಣ ನ್ಯಾಯದೊಂದಿಗೆ ವರ್ತಿಸಿರಿ ನಾವು ಪ್ರತಿಯೊಬ್ಬನ ಮೇಲೆ ಅವನಿಂದ ಹೊರಲಿಕ್ಕಾಗುವಷ್ಟು ಹೊಣೆಗಾರಿಕೆಯ ಭಾರವನ್ನು ಮಾತ್ರ ಹೊರಿಸುತ್ತೇವೆ ವಿಷಯವು ನಿಮ್ಮ ಆಪ್ತ ಬಂಧುಗಳಿಗೆ ಸಂಬಂಧಿಸಿದುದೇ ಮಾತಾಡುವಾಗ ನ್ಯಾಯಪೂರ್ವಕವಾಗಿಯೇ ಮಾತಾಡಿರಿ ಮತ್ತು ಅಲ್ಲಾಹನ ಕರಾರನ್ನು ಪೂರ್ತಿಗೊಳಿಸಿರಿ ನೀವು ಉಪದೇಶ ಸ್ವೀಕರಿಸಬಹುದೆಂದು ನಿರೀಕ್ಷಿಸಿ ಅಲ್ಲಾಹೋ ಈ ವಿಷಯಗಳ ಆದೇಶವನ್ನು ನಿಮಗೆ ನೀಡಿದ್ದಾನೆ ನನ್ನ ನೇರ ಮಾರ್ಗವು ಇದುವೇ ಆದುದರಿಂದ ಇದರಲ್ಲೇ ನಡೆಯಿರಿ ಮತ್ತು ಅನ್ಯ ಮಾರ್ಗದಲ್ಲಿ ನಡೆಯದಿರಿ ಅವು ಅವನ ಮಾರ್ಗದಿಂದ ತಪ್ಪಿಸಿ ನಿಮ್ಮನ್ನು ಚದುರಿಸಿಬಿಡುವು ನೀವು ವಕ್ರತೆಯಿಂದ ದೂರವಿರಬಹುದೆಂದು ನಿರೀಕ್ಷಿಸಿ ನಿಮ್ಮ ಪ್ರಭು ನಿಮಗೆ ನೀಡಿದ ಆದೇಶವಿದು ಅನಂತರ ನಾವು ಮೂಸಾರಿಗೆ ಗ್ರಂಥವನ್ನು ದಯಪಾಲಿಸಿದ್ದೆವು ಅದು ಉತ್ತಮ ರೀತಿಯನ್ನನುಸರಿಸುವವರ ಮೇಲೆ ಭವ್ಯ ಕೊಡುಗೆಗಳ ಪರಿಪೂರ್ಣತೆ ಅಗತ್ಯವುಳ್ಳ ಪ್ರತಿಯೊಂದು ವಿಷಯದ ವಿವರಣೆ ಮತ್ತು ಸಾಧ್ಯಂತ ಮಾರ್ಗದರ್ಶನವಾಗಿತ್ತು ಅದು ಜನರು ತಮ್ಮ ಪ್ರಭುವಿನ ಬೇಟಿಯ ಮೇಲೆ ವಿಶ್ವಾಸವಿಧಿಸುವರೆಂದು ನಿರೀಕ್ಷಿಸಿ ಬನಿ ಇಸ್ರಾಯಿಲರಿಗೆ ಕೊಡಲ್ಪಟ್ಟಿತ್ತು ಅದೇ ರೀತಿಯಲ್ಲಿ ಮಂಗಲದಾಯಕವಾದ ಈ ಗ್ರಂಥವನ್ನು ನಾವು ಅವತೀರ್ಣಗೊಳಿಸಿದ್ದೇವೆ ಆದುದರಿಂದ ನೀವು ಇದನ್ನು ಅನುಸರಿಸಿರಿ ಮತ್ತು ಧರ್ಮನಿಷ್ಠೆಯ ನೀತಿಯನ್ನಿರಿಸಿಕೊಳ್ಳಿರಿ ನಿಮ್ಮ ಮೇಲೆ ಕೃಪೆ ತೋರಲ್ಪಡಲೂಬಹುದು ಗ್ರಂಥವನ್ನು ನಮಗಿಂತ ಮುಂಚಿನ ಎರಡು ಪಂಗಡಗಳಿಗೆ ಕೊಡಲಾಗಿತ್ತೆಂದು ಅವರು ಏನನ್ನು ಓದುತ್ತಿದ್ದರು ಮತ್ತು ಓದಿಸುತ್ತಿದ್ದರೆಂಬ ಸಮಾಚಾರವೇ ನಮಗೆ ತಿಳಿದಿರಲಿಲ್ಲವೆಂದು ಈಗ ನೀವು ಹೇಳಲಾರಿರಿ ನಮ್ಮ ಮೇಲೆ ಗ್ರಂಥ ಅವತೀರ್ಣಗೊಳಿಸಲ್ಪಡುತ್ತಿದ್ದರೆ ನಾವು ಅವರಿಗಿಂತಲೂ ಹೆಚ್ಚು ಸತ್ಯಸಂಧರೆಂದು ಸಾದರ ಪಡಿಸುತ್ತಿದ್ದೆವೆಂಬ ನೆಪವನ್ನು ಈಗ ನೀವು ಹೂಡಲಾರಿರಿ ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ಸುವ್ಯಕ್ತ ಪ್ರಮಾಣ ಮಾರ್ಗದರ್ಶನ ಮತ್ತು ಕೃಪೆಯು ಬಂದುಬಿಟ್ಟಿದೆ ಈಗ ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸುವ ಮತ್ತು ಅವುಗಳನ್ನು ತಿರಸ್ಕರಿಸುವವನಿಗಿಂತ ದೊಡ್ಡ ಅಕ್ರಮಿ ಯಾರಿರಬಹುದು ನಮ್ಮ ನಿದರ್ಶನಗಳನ್ನು ತಿರಸ್ಕರಿಸುವವರಿಗೆ ಅವರ ತಿರಸ್ಕಾರದ ಫಲವಾಗಿ ನಾವು ಅತ್ಯಂತ ಕೆಟ್ಟ ಶಿಕ್ಷೆಯನ್ನು ಕೊಟ್ಟೇತೀರುವೆವು ಅವರ ಮುಂದೆ ದೇವಚರರು ಬಂದು ನಿಲ್ಲಬೇಕೆಂದು ಅಥವಾ ನಿಮ್ಮ ಪ್ರಭು ಸ್ವತಃ ಬರಬೇಕೆಂದು ಅಥವಾ ನಿಮ್ಮ ಪ್ರಭುವಿನ ಕೆಲವು ನಿದರ್ಶನಗಳು ತೋರಿಬರಬೇಕೆಂದು ಇವರು ನಿರೀಕ್ಷಿಸುತ್ತಿರುವರೆ ನಿಮ್ಮ ಪ್ರಭುವಿನ ಕೆಲವು ನಿದರ್ಶನಗಳು ಪ್ರತ್ಯಕ್ಷವಾಗಿ ಬಿಟ್ಟ ದಿನ ಈ ಹಿಂದೆ ವಿಶ್ವಾಸವಿಡದಿದ್ದ ಅಥವಾ ತನ್ನ ವಿಶ್ವಾಸದಿಂದ ಏನಾದರೂ ಒಳಿತನ್ನು ಸಂಪಾದಿಸದವನ ವಿಶ್ವಾಸವು ಏನೂ ಫಲ ಓ ಪೈಗಂಬರರೆ ಹೇಳಿರಿ ನೀವು ಕಾದು ನೋಡಿರಿ ನಾವು ಕಾದಿರುತ್ತೇವೆ ತಮ್ಮ ಧರ್ಮವನ್ನು ಚಿನ್ನ ವಿಚಿನ್ನಗೊಳಿಸಿ ಗುಂಪು ಗುಂಪುಗಳಾಗಿ ಬಿಟ್ಟವರ ಜತೆ ನಿಶ್ಚಯವಾಗಿಯೂ ನಿಮಗೆ ಯಾವ ಸಂಬಂಧವೂ ಇಲ್ಲ ಅವರ ಪ್ರಕರಣ ಅಲ್ಲಾಹನ ಬಳಿ ಇದೆ ಅವರು ಏನು ಮಾಡಿರುತ್ತಾರೆಂಬುದನ್ನು ಅವನೇ ಅವರಿಗೆ ತೋರಿಸುವನು ಅಲ್ಲಾಹನ ಬಳಿಗೆ ಪುಣ್ಯ ತೆಗೆದುಕೊಂಡು ಬಂದವನಿಗೆ ಹತ್ತು ಪಟ್ಟು ಪುಣ್ಯಫಲವಿದೆ ಪಾಪ ತೆಗೆದುಕೊಂಡು ಬಂದವನಿಗೆ ಅವನು ಮಾಡಿದ ಅಪರಾಧದಷ್ಟೇ ಪ್ರತಿಫಲ ಕೊಡಲಾಗುವುದು ಮತ್ತು ಯಾರ ಮೇಲೂ ಅನ್ಯಾಯವಾಗದು ಓ ಪೈಗಂಬರರೆ ಹೀಗೆ ಹೇಳಿರಿ ನನ್ನ ಪ್ರಭು ನನಗೆ ನೇರ ಮಾರ್ಗವನ್ನು ತೋರಿಸಿದ್ದಾನೆ ಯಾವುದೇ ವಕ್ರತೆ ಇಲ್ಲದ ಅತ್ಯಂತ ಸರಿಯಾದ ಧರ್ಮ ಇಬ್ರಾಹೀಮರು ಏಕನಿಷ್ಠೆಯಿಂದ ಕೈಕೊಂಡ ಮಾರ್ಗ ಅವರು ಬಹುದೇವ ವಿಶ್ವಾಸಿಗಳಲ್ಲಾಗಿರಲಿಲ್ಲ ಹೇಳಿರಿ ನನ್ನ ನಮಾಜ್ ನನ್ನ ಸರ್ವ ಉಪಾಸನಾ ವಿಧಿಗಳು ನನ್ನ ಜೀವನ ಮತ್ತು ನನ್ನ ಮರಣ ಎಲ್ಲವೂ ಯಾವ ಸಹಭಾಗಿಯೂ ಇಲ್ಲದ ಸರ್ವಲೋಕ ಪಾಲಕನಿಗಾಗಿದೆ ಇದನ್ನೇ ನನಗೆ ಆದೇಶಿಸಲಾಗಿದೆ ನಾನು ಆಜ್ಞಾನುಸರಣೆಯೊಂದಿಗೆ ಶಿರಬಾಗುವವರಲ್ಲಿ ಸರ್ವಪ್ರಥಮನಾಗಿರುತ್ತೇನೆ ಹೇಳಿರಿ ಅಲ್ಲಾಹನೇ ಸಕಲ ವಸ್ತುಗಳ ಪ್ರಭುವಾಗಿರುವಾಗ ನಾನು ಅವನ ಹೊರತು ಇತರ ಪ್ರಭುವನ್ನರಸಬೇಕೆ ಪ್ರತಿಯೊಬ್ಬನೂ ತಾನು ಸಂಪಾದಿಸುತ್ತಿರುವುದಕ್ಕೆ ಸ್ವತಃ ತಾನೇ ಹೊಣೆಗಾರನಾಗಿರುತ್ತಾನೆ ಯಾವ ಹೊರೆ ಹೊರುವಾತನೂ ಇನ್ನೊಬ್ಬನ ಹೊರೆಯನ್ನು ಹೊರುವುದಿಲ್ಲ ಆ ಬಳಿಕ ನಿಮಗೆಲ್ಲರಿಗೂ ನಿಮ್ಮ ಪ್ರಭುವಿನ ಕಡೆಗೆ ಮರಳಬೇಕಾಗಿದೆ ಆಗ ಅವನು ನಿಮ್ಮ ಭಿನ್ನಾಭಿಪ್ರಾಯಗಳ ವಾಸ್ತವಿಕತೆಯನ್ನು ನಿಮ್ಮ ಮುಂದೆಯೇ ಪ್ರಕಟಗೊಳಿಸುವನು ಅವನೇ ನಿಮ್ಮನ್ನು ಭೂಮಿಯ ಪ್ರತಿನಿಧಿಗಳನ್ನಾಗಿ ಮಾಡಿದನು ಮತ್ತು ನಿಮಗೆ ಕೊಟ್ಟಿರುವುದರಲ್ಲಿ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ನಿಮ್ಮಲ್ಲಿ ಕೆಲವರಿಗೆ ಕೆಲವರಿಗಿಂತ ಉನ್ನತ ಪದವಿಗಳನ್ನು ನೀಡಿದನು ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಶಿಕ್ಷೆ ಅತಿ ಶೀಘ್ರನು ಮತ್ತು ಅತ್ಯಂತ ಕ್ಷಮಾಶೀಲನು ಕರುಣಾನಿಧಿಯೂ